ನನ್ನ ಆತ್ಮಗುರುಗಳು ಎನ್ ನರ್ಸಿಂಹಮೂರ್ತಿಗಳು ನನ್ನ ಆತ್ಮಗುರುಗಳನ್ನು ಕುರಿತು ಒಂದೆರಡು ಮಾತು ಬರೆಯುವುದು ಇಲ್ಲಿ ನನ್ನ ಉದ್ದೇಶ ಆತ್ಮಗುರು ಎಂದರೆ ಅನೇಕ ಅರ್ಥಗಳಾಗಬಹುದು ನಾನು ಆರಿಸಿಕೊಂಡ ಗುರು ಆತ್ಮ ವಿಚಾರವನ್ನು ನನಗೆ ಹೇಳಿದ ಗುರು ಮುಖ್ಯ ಗುರು ಮೊದಲಾಗಿ ನನ್ನ ಮನಸ್ಸಿನಲ್ಲಿರುವ ಅರ್ಥ ಇಷ್ಟ ಗುರು ಎಂದು ಈ ಗುರು ದೊರೆತದ್ದು ನಾನು ಹುಡುಕಾಡಿದ್ದರಿಂದ ಅಲ್ಲ ನಾನು ಅವರ ಯೋಗ್ಯತೆಗೆ ಬೆಲೆ ಗೊತ್ತು ಮಾಡಿಕೊಂಡವನು ಅವರಲ್ಲ ಹೇಗೋ ಕಾಲಕರ್ಮ ಸಂಯೋಗದಿಂದ ಅವರಿಗೂ ನನಗೂ ಪರಿಚಯವಾಯಿತು ನಾನು ಅವರ ಪ್ರಭಾವಕ್ಕೊಳಗಾಗಿ ಇಂಥ ಒಳ್ಳೆಯವರನ್ನು ನಾನು ಗುರುಗಳೆಂದು ಕಾಣಬೇಕಾದದ್ದು ಎಂದುಕೊಂಡೆ ಇದನ್ನು ನಾನು ಅವರಿಗೆ ಹೇಳಿದ್ದರೆ ಅವರು ಸರ್ವತಾ ಒಪ್ಪುತ್ತಿರಲಿಲ್ಲ ನಾನು ಅವರನ್ನು ಗುರುವೆಂದು ಭಾವಿಸಿದ್ದೇನೆ ಭಾವಿಸಿದ್ದೇನೆ ಹೊರತು ಅವರು ನನ್ನನ್ನು ಶಿಷ್ಯನ್ ಎಂದು ಎಣಿಸಿದವರಲ್ಲ ಅವರ ಹೆಸರು ಎನ್ ನರಸಿಂಹಮೂರ್ತಿ ಸಾವಿರದ ಒಂಬೈನೂರ ಸುಮಾರಿನಲ್ಲಿ ನಾನು ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದೆ ನನ್ನ ಮಾವಂದಿರ ಮನೆಯಲ್ಲಿ ಮನೆಯಲ್ಲಿ ಆ ಮನೆ ಇದ್ದದ್ದು ಮೂರನೆಯ ಅಡ್ಡ ರಸ್ತೆಯಲ್ಲಿ ಎರಡನೆಯ ಮುಖ್ಯ ರಸ್ತೆ ಮತ್ತು ಮೂರನೆಯ ಮುಖ್ಯ ರಸ್ತೆಗಳ ನಡುವೆ ಆ ಮನೆ ಸಂಗೀತಕ್ಕೂ ಹರಿಕತೆಗೂ ಹೆಸರು ಪಡೆದಿತ್ತು ಆ ಕಾಲದಲ್ಲಿ ನರಸಿಂಹಮೂರ್ತಿಯವರು ಚಾಮರಾಜಪೇಟೆಯ ನಾಲ್ಕನೆಯ ಮುಖ್ಯ ರಸ್ತೆಯಲ್ಲಿ ವಾಸವಾಗಿದ್ದರು ಅವರಿಗೆ ಸೆಕ್ರೆಟರಿಯೇಟ್ನಲ್ಲಿ ಉದ್ಯೋಗವಿತ್ತು ಅವರ ಪ್ರತಿದಿನದ ಪ್ರಯಾಣಕ್ಕಾಗಿ ಅವರ ತಂದೆಯವರು ಒಂದು ರಬ್ಬರ್ ಟೈರ್ ಜಟಕ ಗಾಡಿಯನ್ನಿಟ್ಟಿದ್ದರು ಗಾಡಿಯು ಕುದುರೆಯು ನೋಟಕ್ಕೆ ಜರ್ಬಾಗಿದ್ದವು ಒಂದು ದಿನ ಸುಮಾರು ಹತ್ತು ಗಂಟೆಗೆ ನರಸಿಂಹ ಮೂರ್ತಿಗಳು ಆ ಗಾಡಿಯಲ್ಲಿ ಮಾಮೂಲಿನಂತೆ ಹೊರಟ್ಟು ಗಾಡಿಯಲ್ಲಿ ಕುಡುತ್ತಲೇ ರುಮಾಲು ರುಮಾಲ ಆ ಕಾಲದಲ್ಲಿ ಸರಕಾರಿ ನೌಕರರು ತಲೆಗೆ ರುಮಾಲಿಲ್ಲದೆ ಕಚೇರಿಗೆ ಹೋಗುತ್ತಿರಲಿಲ್ಲ ಮೂರ್ತಿಗಳು ಏನು ಮಾಡಬೇಕು ಅವರಿಗೆ ರುಮಾಲ ಸುತ್ತಲೂ ಬಾರದು ಆದರೆ ನನ್ನ ಮಾವನವರ ಮನೆಯ ಪರಿಚಯವಿತ್ತು ಅದು ಸಂಗೀತದ ಮನೆಯಾದದ್ದರಿಂದ ಅಲ್ಲಿ ರುಮಾಲನ್ನು ಬಲ್ಲ ಖುಷ್ಬಾಸ್ ಜನ ಯಾವಾಗಲೂ ಯಾರಾದರೂ ಇರುತ್ತಾರೆಂದು ಮೂರ್ತಿಗಳಿಗೆ ಹೊಳೆಯಿತು ನಮ್ಮ ಮನೆಯ ಮುಂದೆ ಗಾಡಿ ನಿಲ್ಲಿಸಿ ಇಳಿದು ಎರಡು ಕೈಗಳನ್ನು ಚಾಚಿ ಅಂಗಲಾಚಿಕೊಂಡು ದಯವಿಟ್ಟು ಯಾರಾದರೂ ರುಮಾಲ ಸುತ್ತಿಕೊಟ್ಟಾರೆ ಎನ್ನುತ್ತಾ ಬಂದರು ರುಮಾಲು ರಸಿಕರು ಅಲ್ಲಿದ್ದರು ಅವರು ಸೊಗಸಾಗಿ ರುಮಾಲ ಸುತ್ತಿಕೊಟ್ಟು ಅದು ಮತ್ತೆ ಬಿಚ್ಚಿ ಹೋಗದಂತೆ ಪಿನ್ನುಗಳನ್ನು ಸಿಕ್ಕಿಸಿ ಭದ್ರಪಡಿಸಿದರು ಮೂರ್ತಿಗಳು ಸಮುದ್ರಮತನ ಮಾಡಿದವರು ಅಮೃತ ಕಂಡಾಗ ಪಟ್ಟಷ್ಟು ಸಂತೋಷವನ್ನು ಸೂಚಿಸಿ ವಂದನೆ ಹೇಳಿ ಹೊರಟು ಹೋದರು ಅನುಪೂರ್ವಿ ರುಮಾಲು ಸುತ್ತಿಕೊಟ್ಟ ರಸಿಕರು ತಾವೂ ಧನ್ಯರಾದಂತೆ ಭಾವಿಸಿದರು ಎಂಥ ವಿದ್ವಾಂಸ ಎಂತ ದೊಡ್ಡ ಮನುಷ್ಯ ಎಂಎ ಪಾಸ್ ಮಾಡಿ ಬಿಎಲ್ ಪಾಸ್ ಮಾಡಿ ಇಷ್ಟು ಗಣ್ಯ ಗಣ್ಯತೆ ಪಡೆದಿದ್ದರೂ ರುಮಾರು ಸುತ್ತಿಕೊಳ್ಳುವುದಕ್ಕೆ ಬರದೆ ಹೋಯಿತಲ್ಲ ಎಂದು ಮಾತನಾಡಿಕೊಂಡು ನಗುತ್ತಿದ್ದರು ಆ ವೇಳೆಗೆ ನರಸಿಂಹ್ಮೂರ್ತಿಗಳಿಗೂ ನನಗೂ ಪರಿಚಯವಾಗಿರಲಿಲ್ಲ ಆಗ ನಾನು ಅವರನ್ನು ದೂರದಿಂದ ಕಂಡಿದ್ದೆಷ್ಟೋ ಅಷ್ಟೇ ನರಸಿಂಹ್ಮೂರ್ತಿಗಳ ತಂದೆ ನಂಜನಗೂಡಿನ ಸುಬ್ಬರಾಯರು ಅವರು ಶ್ರೀರಂಗಪಟ್ಟಣದಲ್ಲಿ ವಕೀಲರಾಗಿ ಹೆಸರುವಾಸಿಯಾಗಿದ್ದರು ಮೂರ್ತಿಗಳ ತಮ್ಮಂದಿರು ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದು ಗಳಿಸಿದ ಎನ್ ಸುಬ್ಬರಾಯರು ಅವರ ತಂಗಿ ಶ್ರೀಮತಿ ಕಾಮೇರಮ್ಮನವರು ಧರ್ಮಿಷ್ಠರು ಸಾಹುಕಾರರು ಆದ ಬೆಣ್ಣೆ ಗೋವಿಂದಪ್ಪನವರ ಮಕ್ಕಳು ಬೆಣ್ಣೆ ಸುಬ್ಬರಾಯರ ಭಾರ್ಯೆ ಈ ಲೇಖನದಲ್ಲಿ ಈ ಮಹನೀಯರ ಸ್ಮರಣೆ ಮತ್ತೆ ಬರುವ ಸಂಭವ ಉಂಟು ಅದಕ್ಕಾಗಿ ಅವರ ಹೆಸರುಗಳನ್ನು ಇಲ್ಲಿಯೇ ಹೇಳಿದ್ದೇನೆ ತಂದೆ ಸುಬ್ಬರಾಯರ ಸ್ನೇಹಿತರು ಗವರ್ಮೆಂಟ್ ಲೀಡರ್ ಆಗಿದ್ದ ಸಾಲಿಗ್ರಾಮ ಸುಬ್ಬರಾಯರು ಇವರು ಪ್ರಸಿದ್ಧರಾದ ವಕೀಲರು ಸಾಲಿಗ್ರಾಮ ಸುಬ್ಬರಾಯರು ನಂಜನಗೂಡಿನ ಸುಬ್ಬರಾಯರು ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾದ ಎಂ ಶ್ರೀನಿವಾಸ ಅಯ್ಯಂಗಾರ್ಯರನ್ನು ನೋಡಲು ಆಗಾಗ ಬರುತ್ತಿದ್ದದುಂಟು ಹಾಗೆ ಅವರು ಬಂದಿದ್ದ ಒಂದು ಸಂದರ್ಭದಲ್ಲಿ ಶ್ರೀನಿವಾಸ ಅಯ್ಯಂಗಾರ್ಯರು ನನಗೆ ಇಬ್ಬರು ಸುಬ್ಬರಾಯರುಗಳ ಪರಿಚಯವನ್ನು ಮಾಡಿಸಿಕೊಟ್ಟರು ನಂಜನಗೂಡು ಸುಬ್ಬರಾಯರು ನಾನು ಚಾಮರಾಜಪೇಟೆಯ ನಾಲ್ಕನೆಯ ಬೀದಿಯಲ್ಲಿ ಎದುರುಬದುರಾಗಿ ವಾಸವಾಗಿದ್ದ ಕಾರಣದಿಂದ ನಮ ಪರಿಚಯ ಬೆಳೆದು ಪಕ್ವಕ್ಕೆ ಬರಲು ಅವಕಾಶವಾಯಿತು ಈಗ ಸಾವಿರದ ಒಂಬೈನೂರ ಒಂಬತ್ತು ಹತ್ತರ ಸುಮಾರಿಗೆ ಬರೋಣ ಆಗ ನರಸಿಂಹಮೂರ್ತಿಗಳು ಯಾವುದೋ ಸಾಹಿತ್ಯ ಸಂಘದ ಆಶ್ರಯದಲ್ಲಿ ಒಂದು ಉಪನ್ಯಾಸ ಕೊಟ್ಟಿದ್ದರು ಇಂಗ್ಲಿಷ್ ಕಾದಂಬರಿಕಾರರಲ್ಲಿ ಅಗ್ರ ಪಂಕ್ತಿಗೆ ಸೇರಿದ ತ್ಯಾಕರೆಯನ್ನು ಕುರಿತದ್ದು ಆ ಉಪನ್ಯಾಸ ಅದು ಸ್ಟ್ಯಾಂಡರ್ಡ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅದನ್ನು ಕುರಿತು ನನ್ನ ಮೆಚ್ಚುಗೆಯನ್ನು ಮೂರ್ತಿಗಳಿಗೆ ಹೇಳಿದೆ ಆ ಹೊತ್ತೆಯವರು ನನ್ನೊಡನೆ ಒಂದೆರಡು ನಿಮಿಷ ಮಾತನಾಡಿದ್ದು ನನ್ನನ್ನು ಕೇಳಿದರು ನೀವು ಈಗ ಏನು ಮಾಡುತ್ತಿದ್ದೀರಿ ನಾನು ಆಗ ತ್ಯಕರೇ ಮಾಡಿದ್ದೇನೆ ಹಾಗೆಂದರೆ ಖ್ಯಾಕರಿಗೆ ಒಂದು ಪ್ಯಾರಿಸ್ ಪತ್ರಿಕೆಯ ಬಾತ್ಮೀದಾರ ಕೆಲಸ ದೊರೆಯಿತು ಆತ ಅದನ್ನು ನಂಬಿ ಮದುವೆ ಮಾಡಿಕೊಂಡ ಆಮೇಲೆ ಒಂದೆರಡು ತಿಂಗಳಿಗೆ ಪತ್ರಿಕೆ ನಿಂತು ಹೋಯಿತು ಉದ್ಯೋಗಕ್ಕಾಗಿ ಪರದಾಡಿದ ನಾನು ಸೂರ್ಯೋದಯ ಪತ್ರಿಕೆಯನ್ನು ನಂಬಿಕೊಂಡು ಸಂಸಾರ ಹೂಡಿದೆ ಪತ್ರಿಕೆ ನಿಂತು ಹೋಯಿತು ಈಗ ನಾನು ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದೇನೆ ಇದನ್ನು ಕೇಳಿ ಮೂರ್ತಿಗಳು ನಕ್ಕು ನಕ್ಕ ನಗುವನ್ನು ಈಗಲೂ ಮರೆಯಲಾರೆ ಅವರು ಆ ಪ್ರಸಂಗವನ್ನು ಪದೇ ಪದೇ ನೆನೆಸಿಕೊಂಡು ಸ್ನೇಹಿತರುಗಳಿಗೆ ಹೇಳಿ ನಗುತ್ತಿದ್ದರು ಮಿತ್ರಗೋಷ್ಠಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆಯನ್ನು ಪ್ರಾರಂಭಿಸಿದಾಗ ದೊರೆತ ನರಸಿಂಹಮೂರ್ತಿಗಳ ಪ್ರೋತ್ಸಾಹ ಅಶಿಷ್ಟಲ್ಲ ತಮ್ಮ ಸ್ನೇಹಿತರಿಗರಿಗೆಲ್ಲ ನನ್ನನ್ನು ಪರಿಚಯ ಮಾಡಿಸಿ ಸಂಭ್ರಮ ಪಟ್ಟರು ಅವರಿಗೆ ಇದ್ದ ಮಿತ್ರ ಗೋಷ್ಠಿ ವಿಸ್ತಾರವಾದದ್ದು ಆ ಮಿತ್ರರಲ್ಲಿ ಮುಖ್ಯರಾದವರು ಅಡ್ವೊಕೇಟ್ ಎಂಜಿ ವರದಾಚಾರ್ಯರು ಅಡ್ವೊಕೇಟ್ ಸೂರ್ಯಪ್ರಕಾಶಂ ತಿರುವೆಂಗಡಂ ಮದಲಿಯಾರ್ ಸಿಎಸ್ ಅನಂತ ಪದ್ಮನಾಭಯ್ಯರ್ ಕೆ ಭೀಮರಾವ್ ಡಾ ಕುಣ್ಯಕರ್ಣ್ಣನ್ ಇವರು ಇವರಿಗೆಲ್ಲ ಮೂರ್ತಿಗಳವರಲ್ಲಿ ತುಂಬಾ ಗೌರವ ಮತ್ತು ಪ್ರೀತಿ ಬರವಣಿಗೆ ಮೂರ್ತಿಗಳು ಈ ವೇಳೆಗೆ ಹಿಂದೆಯೇ ಒಂದೆರಡು ಪ್ರೌಢ ಲೇಖನಗಳನ್ನು ಬರೆದಿದ್ದರು ನನಗೆ ಜ್ಞಾಪಕವಿರುವ ಒಂದು ಲೇಖನ ಥಿಯೂರಿ ಆಫ್ ಸಾವರ್ನಿಟಿ ರಾಜ್ಯ ಸ್ವಾಮಿತ್ವದ ತತ್ವ ಇದು ಇಂಗ್ಲಿಷ್ ಭಾಷೆಯ ಪ್ರಬಂಧ ಅದರಲ್ಲಿ ಆಸ್ಟಿನ್ ಮಿಲ್ ಹಾಕ್ಸ್ ಲಾಕ್ ಬ್ಲಾಂಟ್ಲಿ ಮದಲಾದ ಪಾಶ್ಚಾತ್ಯ ತತ್ವವಿಚಾರಿಗಳ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಕುರಿತ ವಾದ ಪ್ರತಿವಾದಗಳನ್ನು ವಿಮರ್ಶೆ ಮಾಡಿದ್ದರು ಈ ಪ್ರಬಂಧವು ಆ ಕಾಲದಲ್ಲಿ ಪ್ರಕಾಟವಾಗುತ್ತಿದ್ದ ಮೈಸೂರು ರೆವ್ಯೂ ಎಂಬ ಪ್ರೌಢವರ್ಗದ ಇಂಗ್ಲಿಷ್ ಮಾಸಪತ್ರಿಕೆಯ ಮೂರು ನಾಲ್ಕು ಸಂಚಿಕೆಗಳಲ್ಲಿ ಪ್ರಕಟವಾಗಿತ್ತು ಆ ಪ್ರಬಂಧದಲ್ಲಿ ಕಾಣಬರುತ್ತಿದ್ದ ಪಾಂಡಿತ್ಯಕ್ಕೂ ವಾದ ವಿಷದತೆಗೂ ಸಮನ್ವಯ ನೀತಿಗೂ ನಾನು ಮನಸೋತವನಾದಿ ಈಗ ಅದನ್ನು ಯಾರಾದರೂ ನನಗೆ ಕೊಡುವುದಾದರೆ ಅತ್ಯಂತ ಕೃತಜ್ಞನಾಗಿರುವೆನು ಮೂರ್ತಿಗಳು ಹೆಚ್ಚಾಗಿ ಬರೆಯುತ್ತಿದ್ದವರಲ್ಲ ಅವರ ಮಾತುಕತೆಯೂ ಹೆಚ್ಚಾಗಿರಲಿಲ್ಲ ಬಹಿರಂಗ ಭಾಷಣ ಅಂದರೆ ಅವರಿಗೆ ಸಭಾಕಂಪ ಅವರ ವಿದ್ವತ್ತಿನಿಂದ ಪ್ರಯೋಜನ ಪಡೆಯಬೇಕೆನ್ನುವರು ಸಾವಧಾನವಾಗಿ ಅವರ ಬಳಿ ಕುಳಿತು ಲೋಕಾಭಿರಾಮವಾಗಿ ಪ್ರಶ್ನೆ ಹಾಕಬೇಕು ಆಗ ಬರುತ್ತಿತ್ತು ಅವರಿಂದ ಉತ್ತರ ವಿಷಯಕ್ಕೆ ಸಂಬಂಧಪಟ್ಟ ನಾನಾ ಗ್ರಂಥಗಳನ್ನು ಅವರು ಉದಾಹರಿಸಿ ಆ ಗ್ರಂಥಗಳನ್ನು ಓದಿ ನೋಡಿರಿ ಎನ್ನುವರು ಆ ಗ್ರಂಥಗಳ ವಾದ ಪ್ರತಿವಾದಗಳನ್ನು ಸಂಗ್ರಹವಾಗಿ ನಿರೂಪಿಸುವರು ಹೀಗೆ ಪ್ರಸಕ್ತ ಪ್ರಶ್ನೆಯು ನಾನಾ ಮುಖವಾಗಿ ಸಿದ್ಧಾಂತವು ನಿಮ್ಮ ಬಾಯಿಂದಲೇ ಬರಬೇಕು ಹಾಗೆ ಪಕ್ಷ ವಿಪಕ್ಷಗಳನ್ನು ಪ್ರತಿಪಾದನೆ ಮಾಡುವ ನಿಪುಣತೆ ಮೂರ್ತಿಗಳಿಗಿತ್ತು ಅವರ ಈ ಶಕ್ತಿಯಿಂದ ಅಷ್ಟು ಪ್ರಭಾವಿತನಾದವನು ನಾನು ಎಂದು ತಿಳಿದುಕೊಂಡಿದ್ದೇನೆ ಸರೋವರ ಎಷ್ಟು ದೊಡ್ಡದಾದರೇನು ಅದರಿಂದ ನಾವು ತರುವುದು ನಮ್ಮ ಸಣ್ಣ ಗಿಡಿಯಷ್ಟನ್ನೇ ಅಲ್ಲವೇ ಮಾರ್ಗದರ್ಶನ ನಾನು ಓದಿದ್ದೇನೆಂದು ಹೇಳಿಕೊಳ್ಳಬಹುದಾದ ದೊಡ್ಡ ರಾಜ್ಯಶಾಸ್ತ್ರ ಗ್ರಂಥಗಳು ಅರ್ಥಶಾಸ್ತ್ರ ಗ್ರಂಥಗಳು ಮೂರ್ತಿಗಳಿಂದ ಉಪದಿಷ್ಟವಾದವು ಅವರು ತಮ್ಮ ಸ್ವಂತ ಪುಸ್ತಕ ಮಾರ್ಲೆ ಪಂಡಿತನ ಬರ್ಕ್ ಗ್ರಂಥವನ್ನು ನನಗೆ ಕೊಟ್ಟು ಓದ ಹೇಳಿ ಪರೀಕ್ಷೆ ಮಾಡುತ್ತೇನೆಂದರು ಹಾಗೆಯೇ ಗ್ಲಾಡ್ ಸ್ಟನ್ನಿನ ಪಿಟ್ ತಂದೆ ಮಕ್ಕಳ ಉಪನ್ಯಾಸಗಳನ್ನು ನನ್ನಿಂದ ಓದಿಸಿದರು ಅರ್ಥಶಾಸ್ತ್ರದಲ್ಲಿ ಮಾರ್ಷಲ್ ಜೆವಾನ್ಸ್ ಸೆಲಿಗ್ಮನ್ ಮಿಲ್ ಇವರ ಗ್ರಂಥಗಳನ್ನು ಓದಿಸಿದರು ಹಾಗೆಯೇ ಆಸ್ಟಿನ್ ಜೇಮ್ಸ್ ಬ್ರಾಯಸ್ ಇವರ ಗ್ರಂಥಗಳನ್ನು ನನ್ನಿಂದ ಓದಿಸಿದರು ಸಾಹಿತ್ಯ ಮೀಮಾಂಸೆಯಲ್ಲಿಯೂ ತತ್ವಶಾಸ್ತ್ರದಲ್ಲಿಯೂ ಮೂರ್ತಿಗಳಿಗೆ ಈತ ಪರಿಶ್ರಮ ವಿಶಾಲವಾದದ್ದು ಆಳವಾದದ್ದು ಎಂಜೀ ವರದಾಚಾರ್ಯರು ಮೂರ್ತಿಗಳು ನಾನು ಸೇರಿ ದೊಡ್ಡ ದೊಡ್ಡ ಆಂಗ್ಲ ಕವಿಗಳ ಕೃತಿಗಳನ್ನು ವಿಮರ್ಶನೆ ಮಾಡುತ್ತಿದ್ದದ್ದುಂಟು ಕಾರ್ಡಿನಲ್ ನ್ಯೂಮನ್ನಿನ ಇಂಗ್ಲಿಷ್ ಶೈಲಿಯ ಸೊಬಗನ್ನು ನನಗೆ ತೋರಿಸಿಕೊಟ್ಟವರು ಮೂರ್ತಿಗಳು ಹಾಗೆಯೇ ಫ್ಯೂಡ್ ಹಟ್ಟನ್ ಬೇಜೆಟ್ ಮೊದಲಾದ ಲೇಖಕರಲ್ಲಿ ನನಗೆ ಅಭಿರುಚಿಯನ್ನು ಉಂಟು ಮಾಡಿದವರು ಮೂರ್ತಿಗಳು ನಾಟಕ ಮಂಡಳಿ ಆ ಕಾಲದಲ್ಲಿ ಅಮೆಚೂರ್ ನಾಟಕ ಮಂಡಳಿ ಎಂಬ ಒಂದು ಸಂಸ್ಥೆ ಇತ್ತು ಮೂರ್ತಿಗಳು ಆ ಸಂಸ್ಥೆಯ ವಿಷಯದಲ್ಲಿ ಉತ್ಸಾಹವುಳ್ಳವರಾಗಿದ್ದರು ನಾಟಕ ರಂಗದಲ್ಲಿ ಎಂ ಜಿ ಅಡ್ವೊಕೇಟ್ ಸೂರ್ಯಪ್ರಕಾಶಂ ಅವರು ಬಳ್ಳಾರಿ ರಾಘವಾಚಾರ್ಯರು ಕೆ ಭೀಮರಾಯರು ವಿ ವೆಂಕಟಾಚಾರ್ಯರು ವೇಷಧಾರಣೆ ಮಾಡಿ ಬಂದಾಗ ಮೂರ್ತಿಗಳಿಗೆ ಅತ್ಯಂತ ಸಂರಮ ಅವರು ಆಡುತ್ತಿದ್ದ ನಾಟಕಗಳು ಇಂಗ್ಲಿಷ್ ಭಾಷೆವು ಶೇಕ್ಸ್ಪಿಯರ್ಸ್ನವೇ ಅವುಗಳಲ್ಲಿ ಹೆಚ್ಚು ಅಡ್ವೊಕೇಟ್ ಸೂರ್ಯಪ್ರಶ ಅವರು ಗಡ್ಡ ಬೆಳೆಸಿದ್ದರು ಕನ್ನಡಕ ಹಾಕಿಕೊಂಡ ಮೇಲಂತೂ ಸಾಮಾನ್ಯರಿಗೆ ಕೊಂಚ ದಿಗಲೇ ಆಗುತ್ತಿತ್ತು ಮೂರ್ತಿಗಳು ಸೂರ್ಯಪ್ರಕಾಶಂ ಹ್ಯಾಮ್ಲೆಟ್ ನಾಟಕದಲ್ಲಿ ಭೂತದ ಪಾತ್ರಕ್ಕೆ ಸಹಜವಾಗಿ ಸರಿಯಾದವರು ಎಂದು ಹೇಳಿ ಹಾಸ್ಯ ಮಾಡುತ್ತಿದ್ದರು ಮೂರ್ತಿ ಸೂರ್ಯಪ್ರಕಾಶಂ ಸೂರ್ಯಪ್ರಕಾಶಂ ಹೆಸರು ಬಂದಾಗ ಒಂದು ವಿನೋದ ಸಂಗತಿ ನೆನಪಿಗೆ ಬರುತ್ತದೆ ಮೂರ್ತಿಗಳು ಸೆಕ್ರೆಟೇರಿಯೇಟ್ನಲ್ಲಿ ಕೆಲವು ಕಾಲ ಉದ್ಯೋಗ ಮಾಡಿದ ಬಳಿಕ ನ್ಯಾಯಸ್ಥಾನದ ಶಿರಸ್ತೆದಾರ್ ಕೆಲಸಕ್ಕೆ ಹೋದರು ಆ ಕಾಲದಲ್ಲಿ ಕಂಟೋನ್ಮೆಂಟಿನ ಡಿಸ್ಟ್ರಿಕ್ಟ್ ಜಡ್ಜಿಯಾಗಿದ್ದವರು ಎನ್ ಎಸ್ ತಿರುಮಲಯ್ಯಂಗಾರ್ ಎಂಬುವರು ಒಂದು ಸಲ ಆ ಕೋರ್ಟಿನ ಕಟ್ಟಡದಾರಿ ರಿಪೇರಿ ಕೆಲಸ ನಡೆಯುತ್ತಿತ್ತು ಆ ಅವಸರದಲ್ಲಿ ಕೆಲಸಗಾರರು ಹಾರೆಗಳಿಂದ ಗೋಡೆಗಳನ್ನು ನಡೆಯುತ್ತಲೂ ಇಟ್ಟಿಗೆ ಗಾರೆ ಬರದಲ್ಲಿ ಕೂಲಿಯ ಗಟ್ಟಿಯಾಗಿ ಕೂಗಾಡುತ್ತಲೂ ಇದ್ದರು ಇದರಿಂದ ಕೋರ್ಟಿನ ಕೆಲಸಕ್ಕೆ ತುಂಬಾ ಅಡ್ಡಿಯಾಗುತ್ತಿತ್ತು ಜಡ್ ಶಿ ತಿರುಮಲಯ್ಯಂಗಾರಿಯರು ಆ ಸದ್ದನ್ನು ನಿಲ್ಲಿಸಬೇಕೆಂದು ಮ್ಯಾನೇಜರ್ ಮೂರ್ತಿಗಳಿಗೆ ಹೇಳಿ ಕಳುಹಿಸುತ್ತಿದ್ದರು ಮೂರ್ತಿಗಳು ಕೆಲಸಗಾರರನ್ನು ಕರೆದು ಅಯ್ಯ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಎಂದು ಕೈಮುಗಿದು ಮುಗಿದು ಅಂಗಲಾಜುತ್ತಿದ್ದರು ಕೆಲಸಗಾರರು ಇಲ ಸ್ವಾಮಿ ಆಗಿಹೋಯಿತು ಎಂದು ಹೇಳುತ್ತಾ ಸದ್ದನ್ನು ನಡೆಸುತ್ತಲೇ ಇದ್ದರು ಹೀಗೆ ಅರ್ಧ ಗಂಟೆಯಾದ ಮೇಲೆ ಕೋರ್ಟಿನಲ್ಲಿ ವಾದಿಸುತ್ತಿದ್ದ ಸೂರ್ಯಪ್ರಕಾಶಂ ಅವರು ಮೂರ್ತಿಗಳ ಆಫೀಸಿಗೆ ಬಂದು ಅವರನ್ನು ಕೇಳಿದರು ಮೂರ್ತಿಗಳು ನೋಡಿ ಸರ್ ಹೇಳುತ್ತಲೇ ಇದ್ದೇನೆ ಅವರು ಕೇಳೋದೇ ಇಲ್ಲವಲ್ಲ ಎಂದರು ಸೂರ್ಯಪ್ರಕಾಶಂ ಅವರು ನಾನು ಹೇಳುತ್ತೇನೆ ನೋಡಿ ಎನ್ನುತ್ತ ಕೆಲಸ ನಡೆಯುತ್ತಿದ್ದ ಕಡೆ ಹೋಗಿ ನಿಂತು ತೆಲಗಿನಲ್ಲಿ ಯೇಮಂಡ್ರಾ ದೊಂಗ ಲೌಡಿ ಕೊಡುಕಲ್ಲಾಲ ಎಂದು ಹೇಳುತ್ತಾ ಒಂದು ಕಾಲನ್ನು ಒದಿಯುವಂತೆ ಮೇಲೆ ಕೆತ್ತಿದರು ಆ ಕಾಲು ಕೆಳಕ್ಕಿಳಿಯುವಷ್ಟರೊಳಗಾಗಿ ಕೆಲಸಗಾರರು ದೌಡಾಯಿಸಿದರು ನೋಡಿದಿರ ಮೂರ್ತಿ ಅವರಿಗೆ ಹೇಳಬೇಕಾದದ್ದು ಹೀಗೆ ಈ ಕಥೆಯನ್ನು ಮೂರ್ತಿಗಳು ಸೂರ್ಯಪ್ರಕಾಶಂ ಇಬ್ಬರು ಪದೇ ಪದೇ ಹೇಳಿಕೊಂಡು ನಗುತ್ತಿದ್ದರು ಪ್ರಮೋಷನ್ ನಿರಾಕರಣೆ ಕಂಟೋನ್ಮೆಂಟ್ ಕೋರ್ಟಿನಲ್ಲಿ ರಾಮಯ್ಯ ಪುಂಜಾ ಎಂಬುವರು ಡಿಸ್ಟಿಕ್ಟ್ ಜಡ್ಜಿ ಆಗಿದ್ದರು ಅವರಿಗೆ ಮೂರ್ತಿಗಳವರಲ್ಲಿ ತುಂಬಾ ಗೌರವ ಮತ್ತು ಪ್ರೀತಿ ಬಳ್ಳಾರಿಯಲ್ಲಿಯೂ ಇತರ ಕಡೆಗಳಲ್ಲಿಯೂ ಮುನ್ಸಿಫ್ ಪದವಿಯೋ ಸಬ್ ಜಡ್ಜಿ ಪದವಿಯೋ ಖಾಲಿಯಾಗಿದ್ದಾಗ ಮೂರ್ತಿಗಳವರನ್ನು ಆ ಪದವಿಗಳಿಗೆ ಎತ್ತಬೇಕೆಂದು ಬಹುವಾಗಿ ಪ್ರಯತ್ನ ನಡೆಯಿತು ಮೂರ್ತಿಗಳೂ ಅದು ಬೇಡವೆಂದರು ರಾಮಯ್ಯ ಪುಂಜಾವರು ಅವರು ಇದೆಂಥ ಹುಚ್ಚು ಮನುಷ್ಯ ಪ್ರಮೋಷನ್ ಬೇಡವೆನ್ನುತ್ತಾನೆ ಎಂದು ಆಶ್ಚರ್ಯಪಟ್ಟು ಮೂರ್ತಿಗಳನ್ನು ಮತ್ತೆ ಒತ್ತಾಯ ಮಾಡಿ ಕೇಳಿದರು ಮೂರ್ತಿಗಳು ಹೇಳಿದ ಉತ್ತರ ಇದು ಬಳ್ಳಾರಿಯಲ್ಲಿಯೂ ಮಡಿಕೇರಿಯಲ್ಲಿಯೂ ವರದಾಚಾರ್ಯರು ಸಿಕ್ಕುತ್ತಾರೆಯೇ ಭೀಮರಾಯರು ಸಿಕ್ಕುತ್ತಾರೆಯೇ ಗುಂಡಪ್ಪ ಸಿಕ್ಕುತ್ತಾರೆಯೇ ಇವರ ಸ್ನೇಹ ಇವರ ವಾಗ್ವಾದ ಇದೇ ನನಗೆ ಸಂತೋಷ ಇಂಥ ಸಂತೋಷ ಪ್ರಮೋಷನಿಂದ ಸಿಕ್ಕುತ್ತದೆಯೇ ದೊಡ್ಡ ಪ್ರೊಫೆಸರ್ ಸಾಹೇಬರು ರೆಸಿಡೆಂಟರಾಗಿದ್ದಾಗ ಮೂರ್ತಿಗಳು ರೆಸಿಡೆಂಟ್ ಕಚೇರಿಯಲ್ಲಿ ಜುಡಿಷಿಯಲ್ ಇಲಾಖೆಯಲ್ಲಿದ್ದರು ಆಗ ರೆಸಿಡೆಂಟರ ತೀರ್ಮಾನಕ್ಕಾಗಿ ಹೋಗಬೇಕಾಗಿದ್ದ ಮೊಕದ್ದಮೆಗಳ ಪೂರ್ವಾಪರ ನ್ಯಾಯಗಳ ವಿಷಯದಲ್ಲಿ ನೋಟ್ ಹಾಕಿಕೊಡುವುದು ಮೂರ್ತಿಗಳ ಕರ್ತವ್ಯವಾಗಿತ್ತು ತೀರ್ಮಾನ ಕೊಡುವುದರಲ್ಲಿ ಮೂರ್ತಿಗಳ ನೋಟುಗಳು ಬಹು ಸಹಾಯಕವಾಗಿತ್ತು ಇದನ್ನು ಫ್ರೇಜರ್ ಸಾಹೇಬರು ಕಂಡುಕೊಂಡು ಮೂರ್ತಿಗಳ ಲಾ ಲಾಪಾಂಡಿತ್ಯವನ್ನು ಮೆಚ್ಚಿದರು ಹಾಗೆಯೇ ಮೂರ್ತಿಗಳಿಗೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಗಳಲ್ಲಿದ್ದ ಪರಿಜ್ಞಾನವನ್ನು ಕಂಡುಕೊಂಡರು ಫ್ರೆಝರ್ ಅವರು ಕೆಲಸದಿಂದ ನಿವೃತ್ತರಾಗಿ ಬೆಂಗಳೂರಿನಿಂದ ಹೊರಡುವ ಸಮಯದಲ್ಲಿ ಮೂರ್ತಿಗಳಿಗೆ ತಮ್ಮ ಮೆಚ್ಚುಗೆಯ ಕುರಿತಾಗಿ ಕೆಲವು ಗ್ರಂಥಗಳನ್ನು ಕೊಟ್ಟರು ಹಾಗೆ ಬಹುಮಾನವಾಗಿ ಬಂದ ಗ್ರಂಥಗಳಲ್ಲಿ ಮಿಲ್ ತತ್ವ ವಿಚಾರಿಯ ಅಮೂಲ್ಯ ಶಾಸ್ ಅರ್ಥಶಾಸ್ತ್ರ ಗ್ರಂಥವು ಇನ್ನೆರಡು ಅಮೂಲ್ಯ ಗ್ರಂಥಗಳು ಇದ್ದವೆಂದು ನನ್ನ ಜ್ಞಾಪಕ ಈ ಪುಸ್ತಕಗಳಲ್ಲಿ ಕೆಲವು ನಮ್ಮ ಗೋಕಲೆ ಸಂಸ್ಥೆಯ ಗ್ರಂಥ ಭಂಡಾರಕ್ಕಾಗಿ ಬಂದಿವೆ ಸಂಗೀತೋತ್ಸಾಹ ನರಸಿಂಹಮೂರ್ತಿಗಳಿಗೂ ನಾನು ಒಂದು ಸಂಜೆ ಸಿಕ್ಕಪೇಟೆಯ ಪೂರ್ವ ಭಾಗದಲ್ಲಿರುವ ಅಹಮದ್ ಬಿಲ್ಡಿಂಗ್ಸ್ ಬಳಿ ಬಂದೆವು ಆ ಜಾಗದಲ್ಲಿದ್ದ ಅಪ್ಪಣ್ಣನವರ ಹಿಂದೂ ರೆಸ್ಟೋರೆಂಟ್ಗೆ ಹೋಗಿ ಕಾಫಿ ಸೇವನೆ ಮಾಡಿದೆವು ನಾವಿದ್ದ ಜಾಗದಿಂದ ಒಂದಿಪ್ಪತ್ತು ಗಜದೊಳಗಾಗಿ ಎದುರು ಶ್ರೇಣಿಯ ಒಂದು ಮನೆಯ ಮುಂದೆ ಚಪ್ಪರ ತೋರಣ ಜನಸಂದಣಿ ಕಾಣಿಸಿತು ಮೂರ್ತಿಗಳ ಅಲ್ಲಿಗೆ ಹೋಗಿ ಯಾರನ್ನೋ ವಿಚಾರಿಸಿದರು ಏನು ಈ ಇಲ್ಲಿ ಮದುವೆ ಸ್ವಾಮಿ ಸಂಗೀತ ಉಂಟು ಉಂಟು ಸ್ವಾಮಿ ಯಾರದು ತಾಯಪ್ಪನವರು ಹಾಡುತ್ತಾರೆ ಸ್ವಾಮಿ ನಾವು ಬರಬಹುದೋ ಅಗತ್ಯವಾಗಿ ದಯಮಾಡಿಸಿ ಸ್ವಾಮಿ ಬಹಳ ಸಂತೋಷ ಆ ಸರಿಯಾಗಿ ನನಗೆ ಗುರುತಾಗಿದ್ದವರೊಬ್ಬರು ಚಾಮರಾಜಪೇಟೆಯ ಕಡೆಯವರು ಅಲ್ಲಿಗೆ ಬಂದರು ಮೂರ್ತಿಗಳು ಅವರಿಗೆ ಹೇಳಿದರು ನಮ್ಮ ಮನೆಗೂ ಇವರ ಮನೆಗೂ ತಿಳಿಸಿಬಿಡಿ ಎದುರು ಮನೆಗಳು ನಾವು ಬರುವುದು ಹೊತ್ತಾಗುತ್ತದೆ ಎಂದು ನಮ್ಮ ಬಯಸಿಕೊಳ್ಳುಗಳನ್ನು ಅಪ್ಪಣ್ಣನವರ ಹೋಟೆಲಿನಲ್ಲಿ ಬಿಟ್ಟು ಕೊಂಚ ಹೊತ್ತು ಅಲ್ಲಿ ಇಲ್ಲಿ ಸುತ್ತಾಡಿ ಎಂಟು ಗಂಟೆ ವೇಳೆಗೆ ಮದುವೆ ಮನೆಗೆ ಹೋಗಿ ಕುಳಿತೆವು ಜನ ಇನ್ನೂ ಬರುತ್ತಲೇ ಇದ್ದರು ಎಷ್ಟು ಹೊತ್ತಿಗೆ ಆರಂಭ ಎಂದು ಅಲ್ಲಿದ್ದ ಒಬ್ಬರನ್ನು ಕೇಳಿದೆವು ಅವರು ಹೇಳಿದರು ಸ್ವಾಮಿ ನಾವು ವರ್ತಕರು ಅಂಗಡಿ ಬಾಗಿಲು ಹಾಕುವುದಕ್ಕೆ ಮುಂಚೆ ಎಲ್ಲಿ ಬರುವುದಕ್ಕಾಗುತ್ತದೆ ತಾಯಪ್ಪನವರ ಹಾಡಿಕೆ ತಾಯಪ್ಪ ಬಂದು ಕಚೇರಿ ಪ್ರಾರಂಭ ಮಾಡುವ ವೇಳೆಗೆ ಗಂಟೆ ಒಂಬತ್ತಾಗಿತ್ತು ನಾವು ಒಂದು ಇನ್ನೊಂದು ಸಲ ಹೊರಗೆ ಹೋಗಿ ಹೊಟ್ಟೆಗಟ್ಟಿ ಮಾಡಿಕೊಂಡು ಬಂದೆವು ಆ ರಾತ್ರಿ ನಾವು ಕೇಳಿದ ಸಂಗೀತ ಎಂದೆಂದು ಮರೆಯಲಾಗದ್ದು ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ತಾಯಪ್ಪನವರು ಗೌಳಿಪಂತು ರಾಗದ ತೆರೆತಿಯಗರಾದ ಕೀರ್ತನೆಯನ್ನು ಹಾಡಿದಾಗ ನಮಗೆ ಲೋಕ ಮರೆಯುತ್ತು ಹೋಯಿತು ನಾವು ರಾಗದಲ್ಲಿ ತಲ್ಲಿನರಾದೆವು ರಾಗಭಾವದಲ್ಲಿ ತನ್ಮಯರಾದೆವು ಅದು ನಿಜವಾದ ರಾಗಾನುಭವ ಅಂಥ ಅನುಭವ ಹತ್ತು ನಿಮಿಷಗಳದ್ದಾದರೂ ಅದು ಯಾವ್ಜೀವವೂ ಬಾಳತಕ್ಕದ್ದು ನಾವು ಪ್ರಪಂಚದ ಅನುಭವಗಳನ್ನು ಕ್ಷಣಗಳನ್ನು ಬೆಲೆಯಿಲ್ಲದವೆಂಬಂತೆ ಮಾತನಾಡುವುದುಂಟು ಆದರೆ ಆ ಹತ್ತು ನಿಮಿಷದ ಗೌಳಿಪಂತು ರಾಗದ ಆರ್ತನಾದವು ಅದನ್ನು ಕೇಳಿದವರ ಪಾಲಿಗೆ ನೂರು ವರ್ಷ ಬದುಕಿರುತ್ತದೆ ಆ ತ್ಯಾಗರಾಜರು ಬೇಡುತ್ತಾರೆ ಸ್ವಾಮಿ ಮಾನಮತ್ಸರ ಮೊದಲಾದ ತೆರೆ ಕವಿದು ಸತ್ಯ ಕಾಣದಂತಾಗುತ್ತದೆ ನನಗೆ ನೀನು ಆತರಿಯನ್ನು ತೆರೆಯನ್ನು ಎತ್ತಬಾರದೆ ಎಂದು ಮರೆಯಿಡುತ್ತಾರೆ ಇಂತದ್ದು ದೊಡ್ಡ ಕಲಿಯ ಮಹತ್ವ ಅಮಲ್ದಾರ ಸೀತಾರಾಮಯ್ಯನವರು ಇನ್ನೊಂದು ಸಂದರ್ಭ ಬಸವನಗುಡಿಯ ಮೂರನೆಯ ಅಡ್ಡ ರಸ್ತೆಯಲ್ಲಿ ನಾವಿಬ್ಬರೂ ನಡೆದು ಬರುತ್ತಿದ್ದೆವು ಒಂದಾನೊಂದು ಮನೆಯ ಹತ್ತಿರ ಬಂದಾಗ ಯಾರೋ ಹಾಡುತ್ತಿದ್ದದ್ದು ಕೇಳಿಸಿತು ಒಂದು ಕ್ಷಣ ಅಲ್ಲಿ ನಿಂತು ಆಲಿಸಿದೆವು ಅದು ಯಾರ ಮನೆಯೋ ನಮಗೆ ಗೊತ್ತಿಲ್ಲ ಯಾರನ್ನಾದರೂ ವಿಚಾರಿಸೋಣವೆಂದು ನಾನು ಈ ಕಡೆ ಆ ಕಡೆ ನೋಡುತ್ತಿರುವಷ್ಟರಲ್ಲಿ ಮೂರ್ತಿಗಳು ಹೋಗಿ ಕದ ತಟ್ಟಿದರು ಒಳಗಿನಿಂದ ಯಾರೋ ಎದ್ದು ಬಂದು ಬಾಗಿಲು ತೆಗೆದು ನೋಡಿ ಕೇಳಿದರು ನೀವು ಪಟ್ಟಣದ ಸುಬ್ಬರಾಯರ ಮಕ್ಕಳ ಮಕ್ಕಳಲ್ಲವೇನಪ್ಪ ಆಗ ಮೂರ್ತಿಗಳಿಗೆ ಜ್ಞಾಪಕ ಬಂತು ಆ ದೊಡ್ಡ ಮನುಷ್ಯರು ಶ್ರೀರಂಗಪಟ್ಟಣದಲ್ಲಿ ಅಮಲ್ದಾರರಾಗಿದ್ದ ಸೀತಾರಾಮಯ್ಯನವರೆಂಬುದು ಅವರಿಬ್ಬರು ಹಿಂದಿನ ಜ್ಞಾಪಕಗಳನ್ನು ಹೇಳಿಕೊಂಡರು ನಾವಿಬ್ಬರು ನಡುಮನೆಯಲ್ಲಿ ಕುಳಿತೆವು ಅಲ್ಲಿ ಹಾಡುತ್ತಿದ್ದವರು ಸೀತಾರಾಮಯ್ಯನವರ ಮಗ ಗಂಗಾಧರಯ್ಯನವರು ಇವರ ಒಬ್ಬ ಸೋದರರು ಪಿಟೀಲು ನುಡಿಸುತ್ತಿದ್ದರು ಇನ್ನೊಬ್ಬ ಸೋದರರು ಮೃದುಂಗ ನುಡಿಸುತ್ತಿದ್ದರು ಇಬ್ಬರು ಬಂಧುಗಳು ಅಲ್ಲಿ ಕುಳಿತಿದ್ದರು ಅವರು ಸಂಕೇತಿಗಳು ಸೀತಾರಾಮಯ್ಯನವರಿಗೆ ತುಂಬಾ ಸಂಗೀತದ ಖಯಾಲಿ ಅವರು ಭಜನೆ ಎಂದು ಹೆಸರಿಟ್ಟು ವಾರ ವಾರವೂ ಸಂಗೀತ ಕಚೇರಿ ನಡೆಸುತ್ತಿದ್ದರು ಆ ದಿನ ಚೆನ್ನಾಗಿ ಹಾಡಿದರು ಆಮೇಲೆ ಕೆಲವು ಕಾಲ ನಾವು ವಾರ ಅಲ್ಲಿ ಹೋಗುತ್ತಿದ್ದೆವು ಮೂರ್ತಿಗಳ ಸಂಗೀತ ಪ್ರೇಮವನ್ನು ತೋರಿಸುವುದಕ್ಕಾಗಿ ಈ ಕತೆ ಹೇಳಿದೆ ಒಬ್ಬ ವಿದ್ವಾನ್ ಮಹನೀಯರು ಮೈಸೂರಿಗೆ ಹೋಗಿದ್ದವನು ನಾನು ದಸರಾ ಸಮಯದಲ್ಲಿ ಒಂದು ದಿನ ಮಧ್ಯಾಹ್ನ ಮೂರ್ತಿಗಳ ಮನೆಗೆ ಹೋದೆ ತಲೆಬಾಗಿಲು ಹತ್ತಿರ ನಿಂತು ಮೂರ್ತಿ ಎಂದು ಗಟ್ಟಿಯಾಗಿ ಕೂಗಿದೆ ಆ ಕ್ಷಣಕ್ಕೆ ಸರಿಯಾಗಿ ಇನ್ನೊಬ್ಬರು ಅಲ್ಲಿಗೆ ಬಂದರು ನಾನು ಸರಿಗೆ ಪಂಚೆಯನ್ನು ಹೊತ್ತಿದ್ದೆ. ಅವರು ನನ್ನನ್ನು ತಲೆಯಿಂದ ಕಾಲವರೆಗೆ ಕಾಲಿನಿಂದ ತಲೆಯವರೆಗೆ ಎರಡು ಮೂರು ಸಲ ದಿಟ್ಟಿಸಿ ನೋಡಿದರು ಹಾಗೆ ನೋಡಿ ಕೇಳಿದರು ಎನ್ನ ಯಾಟುಕಾರಾನಿ ಅಲ್ಲ ಯಾಕಲ್ಲ ತೊಂಡೆ ಇರುಕೇಯ್ಯ ಗಂಟಲು ಹೊಂದಿದ್ದರೆ ಆಯಿತೆ ಸರಿಗೆ ಪಂಚೆಯನ್ನು ಹೊದ್ದಿದ್ದೀಯಲ್ಲ ಈ ವೇಳೆಗೆ ಮೂರ್ತಿಗಳು ಒಳಗಡೆಯಿಂದ ಬಂದು ಕದ ತೆಗೆದರು ನಾವಿಬ್ಬರು ಒಳಗೆ ಹೋಗಿ ಜಗಲಿಯ ಮೇಲೆ ಕುಳಿತೆವು ಆ ಜಗಲಿಯ ಮೇಲೆ ವೀಣೆ ಇತ್ತು ಆ ಅಪರಿಚಿತರು ವೀಣೆಯ ಮುಂದೆ ಕುಳಿತು ಹೇಳಿದರು ಸೀನು ಹಾಡು ನಾನು ಶ್ರುತಿ ನುಡಿಸುತ್ತೇನೆ ನೀವು ನನ್ನನ್ನು ನಂಬಿ ನಾನು ಹಾಡುವವನಲ್ಲ ಎಂದು ನಾನು ಅಂಗಲಾಚಿದೆ ಈ ಮಾತುಕತೆ ನಡೆಯುತ್ತಿದ್ದಾಗ ಮೂರ್ತಿಗಳು ಬಾಯ ಮೇಲೆ ಪಂಚೆ ಹಾಕಿಕೊಂಡು ನಗುತ್ತಿದ್ದರು ಆಗ ಆ ಪರಿಚಿತರು ಹೇಳಿದರು ನಾನು ಹಾಡುತ್ತೇನೆ ನೀನು ಕೇಳು ಹೀಗೆಂದು ಅವರು ರೀತಿ ಗೌಳ ರಾಗ ಪ್ರಾರಂಭಿಸಿದರು ನಾನು ಬುದ್ಧಿ ಕೆಟ್ಟು ಅವರು ನೋಡಿದೀಯ ನೀನು ಡಾಜ್ ಮಾಡುವುದು ನಾನು ಮೂರ್ತಿಯ ಕಡೆ ತಿರುಗಿ ಕೇಳಿದೆ ಇವರು ಯಾರೋ ಗೊತ್ತಾಗಲಿಲ್ಲವಲ್ಲ ಮೂರ್ತಿ ಕೊಂಚ ಇವರು ಎನ್ ವಿ ಅಡಿಟರ್ ಜನರಲ್ ಆಫ್ ಇಂಡಿಯಾ ನನಗೆ ತಬೀಬ್ಬಾಯಿತು ಆ ಕಾಲದಲ್ಲಿ ಭಾರತೀಯ ಜನಕ್ಕೆ ದೊರೆಯಬಹುದಾಗಿದ್ದ ಬಹು ಮೇಲಿನ ಹುದ್ದೆ ಅಡಿಟರ್ ಜನರಲ್ ಹುದ್ದೆ ಆ ಪದವಿ ಇದ್ದದ್ದು ಒಟ್ಟು ಇಂಡಿಯಾಕ್ಕೆ ಮೂರೇ ಸ್ಥಳ ಆ ಮೂರರಲ್ಲಿ ಒಂದರ ಅಧಿಕಾರಿಗಳು ಎನ್ ಇವರು ಇಂಗ್ಲಿಷ್ ಸಾಹಿತ್ಯ ಸಂಸ್ಕೃತ ತತ್ವ ಜಿಜ್ಞಾಸೆ ಗಣಿತಶಾಸ್ತ್ರುಗಳಲ್ಲಿ ಉತ್ತಮೋತ್ತಮ ದರ್ಜೆಗೆ ಸೇರಿದ್ದವರೆಂದು ಲೋಕಪ್ರಸಿದ್ಧಿ ಅವರಿಗೆ ಸಂಗೀತದಲ್ಲಿ ಖಯಾಲಿ ಹುಚ್ಚು ಹುಚ್ಚು ಖಯಾಲಿ ಅವರು ಮೂರ್ತಿಗಳು ಅತ್ಯಂತ ಸ್ನೇಹಿತರು ರಾಘವನ್ ಅವರ ವಿಷಯವನ್ನು ನಾನು ಎಷ್ಟೋ ಸಲ ಶ್ರೀನಿವಾಸ ಶಾಸ್ತ್ರಿಗಳು ವೆಂಕಟರಾಮ ಶಾಸ್ತ್ರಿಗಳು ಮೊದಲಾದ ವಿದ್ವಾನ್ಮಹನೀಯರಿಂದ ಕೇಳಿದ್ದೆ ಮೂರ್ತಿಗಳ ಸಂಗೀತ ಪಾಠ ಮೂರ್ತಿಗಳಿಗೆ ಸಂಗೀತದಲ್ಲಿ ನಿರತಿಶಯವಾದ ಆಸಕ್ತಿ ವೀಣೆ ಕಲಿಯುತ್ತಿದ್ದರು ಕಲಿಯುತ್ತಲೇ ಇದ್ದರು ಸ್ವತಂತ್ರವಾಗಿ ನುಡಿಸಿದ್ದು ಒಂದು ಸಾರಿಯೂ ಇಲ್ಲ ನಾಚಿಕೆ ತುಂಬಾ ನಾಚಿಕೆ ಒಂದು ಪದವನ್ನು ಒಂದು ಸ್ವರವನ್ನು ಗಟ್ಟಿಯಾಗಿ ನುಡಿಯ ಬೇಕೆಂದರೆ ಹಿಂದೇಟು ವೀಣೆ ವಿಶ್ವನಾಥ ಶಾಸ್ತ್ರಿಗಳು ಕೆಲವು ಕಾಲ ವೀಣೆ ಗೋಪಾಲರಾಯರು ಕೆಲವು ಕಾಲ ಮೇಷ್ಟರಾಗಿ ಬರುತ್ತಿದ್ದರು ಅವರು ಬಂದ ಕೂಡಲೇ ಅವರಿಗೆ ಉಪಚಾರ ಪಾಠ ಉಪಕ್ರಮಿಸೋಣ ಎಂದು ಅವರು ಹೇಳಬೇಕು ಆ ಕೂಡಲೇ ಕೋಣೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಮೂರ್ತಿಗಳು ಭದ್ರವಾಗಿ ಮುಚ್ಚುವರು ಅವರು ಸಂಗೀತ ಪಾಠ ಕಲಿತದ್ದು ಯಾರಿಗೂ ಕಾಣಿಸಬಾರದು ಅಷ್ಟೇ ಎಲ್ಲ ಯಾರಿಗೂ ಕೇಳಿಸಲು ಬಾಗಿಲ ನಡುವೆ ಸಂದು ಬಿಟ್ಟಿದ್ದರೆ ಅದಕ್ಕೆ ಬಟ್ಟೆ ಸಿಕ್ಕಿಸುವರು ಇದೆಲ್ಲ ನಾನು ಕಣ್ಣಾರೆ ಕಂಡಿದ್ದು ಪಾಠ ಪ್ರಾರಂಭವಾದ ಒಂದೆರಡು ನಿಮಿಷ ವೀಣೆಯ ತಂತಿಯನ್ನು ಬೆರಳಿನಿಂದ ಸೋಕುವುದು ಅಲ್ಲಿಗೆ ನಿಲ್ಲಿಸಿ ಮೇಷ್ಟರನ್ನು ಕುರಿತು ಹೇಳುವರು ಈ ನೀವೇ ನುಡಿಸಿ ಬಹಳ ಸೊಗಸಾಗಿದೆ ನಿಮ್ಮ ಕೈ ನಾನು ಕೇಳುತ್ತೇನೆ ಹೀಗೆ ಹೇಳಿ ಕೂಡುವರು ವಿದ್ವಾಂಸರು ಯಾವುದೋ ಒಂದು ಕೃತಿಯನ್ನು ನುಡಿಸಿ ಕೊಂಚ ಹೊತ್ತು ಹರಟುವರು ಮಿಕ್ಕದ್ದು ನಾಳೆ ಎಂದು ಹೇಳಿ ಮೂರ್ತಿಗಳು ಪಾಠವನ್ನು ಮುಗಿಸುವರು ಮಡಿ ನಾಶಿಕೆ ಜೊತೆಗೆ ಮಡಿ ಶೃಂಗಾರ ವಿಚಾರ ಬರಕೂಡದು ಸಾರಸ ಸರಸುಡ ಇಂತಹ ಮಾತುಗಳು ಬಂದಾಗ ಅದರ ಅರ್ಥವೇನೆಂದು ನನ್ನನ್ನು ಕೇಳುವರು ಅವರಿಗೆ ತೆಲುಗುಬಾರದಿದ್ದದ್ದು ಸಂಗೀತದ ಅದೃಷ್ಟ ನನ್ನನ್ನು ಅವರು ಕೇಳಿದಾಗ ತಕ್ಷಣ ನಾನು ಇದೆಲ್ಲ ದೇವರ ಸ್ತೋತ್ರ ಮೂರ್ತಿ ಸಾರಸ ಎಂದರೆ ಮಹಾಲಕ್ಷ್ಮಿ ಲಕ್ಷ್ಮೀಕಾಂತ ಮಹಾವಿಷ್ಣು ಸರಸುಡ ಎಂದರೆ ರಸಸ್ವರೂಪಿ ಭಗವಂತ ಹೀಗೆ ಅರ್ಥ ಹೇಳಿ ಅವರನ್ನು ಸಮಾಧಾನ ಪಡಿಸಬೇಕಾಗಿತ್ತು ಮೂರ್ತಿಗಳಿಗೆ ತುಂಬಾ ಇಷ್ಟವಾದ ಕೃತಿ ಆನಂದ ಭೈರವೀರಾಗದ ಮಾನಸ ಗುರು ಗುಹ ರೂಪಂ ಭಜರೆ ಮಾಯಾ ಮಾರುತ ಜನಿ ಫೃತ್ತಾಪಂತ್ಯಜರೆ ಇದು ಕೇಳುವುದಕ್ಕೆ ತುಂಬಾ ಇಷ್ಟ ಪದೇ ಪದೇ ಹೇಳಿಸುವರು ಮಾನವ ಜನ್ಮನಿ ಸಂತೃಪ್ತೆ ಸತಿ ಪರಮಾತ್ಮನಿ ನಿರತಿಶಯ ಸುಖಂ ರಜರೆ ಒಂದು ದಿನ ನಮ್ಮ ಸ್ನೇಹಿತರಾದ ಡಿ ಡಿರಾಘವಾಚಾರ್ಯರ ಮನೆಯಲ್ಲಿ ಸಂಗೀತ ಕಚೇರಿ ಕೋಲಾರದ ನಾಗರತ್ನಾಸಾನಿಯ ಹಾಡಿಕೆ ಮೂರ್ತಿಗಳು ಎಂ ಜಿ ವರದಾಚಾರ್ಯರು ಇನ್ನೂ ನಾಲ್ಕೈದು ಮಂದಿ ಸ್ನೇಹಿತರು ಕುಳಿತಿದ್ದೆವು ನನ್ನ ಗ್ರಹಚಾರದಿಂದ ನಾನು ಅಕ್ಕಿಯದುರಿನಲ್ಲಿ ಕೂಡುವಂತಾಯ್ತು ಕೋಲಾರದವರಾದದ್ದರಿಂದ ಸ್ವಲ್ಪ ಪರಿಚಯವೂ ಆಕೆ ಪೀಟಿಗೆ ರಾಗಾಲಾಪನೆ ಮೊದಲಾದವು ಆದ ಮೇಲೆ ಶಂಕರಾಭರಣದಲ್ಲಿ ಮಂದಹಾಸವದನ ಹೇ ಕೃಷ್ಣ ಈ ಪಲ್ಲವಿಯನ್ನು ಆರಂಭಿಸಿದರು ನನ್ನ ಬೆರಳು ಅಭ್ಯಾಸದಿಂದ ತಾಳ ಹಾಕುತ್ತಿತ್ತೆಂದು ಕಾಣುತ್ತದೆ ಆಕೆಗೆ ಸಂತೋಷ ನಡು ನಡುವೆ ನನ್ನ ಕಡೆ ನೋಡಿ ಕೊಂಚ ನಗುವಳು ನನಗೋ ಎದೇಲಿ ಡವಡವ ಪಕ್ಕದಲ್ಲಿ ಮೂರ್ತಿಗಳಿದ್ದಾರೆ ಎಂದು ಕಡೆಗೆ ಮೂರ್ತಿಗಳು ನನ್ನನ್ನು ಕೇಳಿಯ ಬಿಟ್ಟರು ಯಾಕ್ರಿ ಆಕೆ ನಿಮ್ಮನ್ನು ನೋಡಿ ನಗುವುದು ಅದೆಲ್ಲ ಭಕ್ತಿ ಮೂರ್ತಿಗಳೇ ಕೃಷ್ಣನು ಮಂದಹಾಸ ತೋರುತ್ತಿದ್ದಾನೆ ಅದನ್ನು ಆಕೆ ಅಭಿನಯದಿಂದ ಸೂಚಿಸುತ್ತಿದ್ದಾಳೆ ಒಳ್ಳೆ ಆಸಾಮಿಯನ್ನು ಕೇಳಿದಿರಿ ಎಂದು ಇನ್ನೊಂದು ಪಕ್ಕದಲ್ಲಿ ಇದ್ದ ಎಂ ಜಿ ಮಾಡಿದರು ಒಂದು ಸಾರಿ ನಾನು ನವರಾತ್ರಿ ಹಬ್ಬದಲ್ಲಿ ಮೂರ್ತಿಗಳ ಮನೆಗೆ ಹೋಗಿದ್ದೆ ಅವರ ಕುಟುಂಬ ತವರು ಮನೆಗೆ ಹೋಗಿದ್ದರು ನಾನು ಕೇಳಿದೆ ಮೂರ್ತಿ ನಿಮ್ಮ ಮನೆಯಲ್ಲಿ ಹಬ್ಬವೂ ಈ ಹೊತ್ತು ತಿಂಡಿ ಬನ್ನಿ ನೋಡೋಣ ಹೀಗೆಂದು ಮೂರ್ತಿಗಳು ನನ್ನನ್ನು ಒಳಕ್ಕೆ ಕರೆದುಕೊಂಡು ಹೋದರು ಹೋಗುವಾಗ ನಡು ಮನೆಯಲ್ಲಿ ಬೊಂಬೆ ಇರಿಸಿದ್ದದನ್ನು ನಾನು ಅಲ್ಲಿ ನಿಂತದ್ದನ್ನು ಕಂಡು ಮೂರ್ತಿ ಹಣೆ ಹಣೆ ಚೇಚಿಕೊಂಡರು ಏಕೆಂದರೆ ಆ ಬೊಂಬೆಗಳ ಪ್ರದರ್ಶನದಲ್ಲಿ ಒಂದು ದಂಪತಿಗಳದು ಸಣ್ಣ ಗೊಂಬೆ ಮಂಚದ ಮೇಲೆ ಆ ಸಂದ ಬಗ್ಗೆ ತಕ್ಕ ಪ್ರಕರಣಗಳೆಲ್ಲ ಇದ್ದವು ಮೂರ್ತಿ ಏನಪ್ಪಾ ದೇವರುಗಳನ್ನು ಬಿಡುವುದಿಲ್ಲವಲ್ಲ ಈ ಆಟ ತಿಂಡಿಗಳ ಆಯತನ ಮೂರ್ತಿಗಳಿಗೆ ಹೆಚ್ಚಿನ ಸಂತೋಷವೆಂದರೆ ಮಿತ್ರಗೋಷ್ಠಿ ಅವರು ಹರಟುವವರಲ್ಲ ಇತರರು ಹರಟುತ್ತಿರಬೇಕು ಅವರು ಕೇಳಿ ನಗಬೇಕು ಮಿತ್ರಗೋಷ್ಠಿ ಸೇರಿದಾಗಲೆಲ್ಲ ವಿಧ ವಿಧವಾದ ತಿಂಡಿಗಳು ಕಾಫಿ ವಿದ್ಯಾರ್ಥಿಗಳಿರಬೇಕು ಅವರು ಯಾವ ಪದಾರ್ಥವನ್ನು ಕೈ ತೆಗೆದು ಬಾಯಿ ತುಂಬಾ ಇಟ್ಟುಕೊಂಡವರಲ್ಲ ಒಳ್ಳೊಳ್ಳೆ ತಿಂಡಿಗಳ ಹೆಸರುಗಳನ್ನು ಹೇಳಿ ಉತ್ಸಾಹ ಆದರೆ ಯಾವುದನ್ನು ಒಂದು ಚಿಟಿಕೆಗಿಂತ ಹೆಚ್ಚಾಗಿ ಸೇವಿಸಿದವರಲ್ಲ ಅವರು ಕಂಟೋನ್ಮೆಂಟ್ ಕೋಟಿನಲ್ಲಿದ್ದಾಗ ದೀವಳಿಗೆ ಕಾಲದಲ್ಲಿ ಮಾರ್ವಾಡಿ ಮುಲ್ತಾನಿ ಖಜರಾತಿ ಮುಂತಾದ ಜನ ವಿಧ ವಿಧವಾದ ಭಕ್ಷಿಗಳನ್ನು ಅವರಿಗೆ ತಂದುಕೊಡುವವರು. ಅಹ್ ಈ ಆ ತಿಂಡಿಗಳನ್ನೆಲ್ಲ ಪರಮಾಯತನ ನ ದೊಡ್ಡತನದ ಒಂದು ನಿದರ್ಶನ ಒಂದು ಸಾರಿ ಸಂಜೆ ಈ ಫಲಾಹಾರದ ಸಮಾರಾಧನೆಗಾಗಿ ನಾವು ನಾಲ್ಕೈವರು ಉಂಡಾಡಿಗಳು ಅವರ ಮನೆಯಲ್ಲಿ ಸೇರಿದ್ದೆವು ಜಮಖನದ ಮೇಲೆ ದೊಡ್ಡ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಹಳೆಗಳನ್ನು ಹಾಸಿ ಅದರ ಮೇಲೆ ಲಡ್ಡು ಜಿಲೇಬಿ ಜೀವರ್ ಸುಹಾನ್ ಪುಪ್ಪಡಿ ಚೂಡ ಕಾಳುಗಳು ಬೋಂಡ ಪಕೋಡಗಳು ಇದನ್ನೆಲ್ಲ ರಾಶಿ ಮಾಡಿ ಎಲ್ಲವೂ ತಿಂದೆವು ಕುಡಿಯುವುದಕ್ಕೆ ನೀರು ಬೇಕಾಯಿತು ಮೂರ್ತಿಗಳು ಕೇಳಿದರು ಆಚಾರ್ಯ ಕೊಂಚ ನೀರು ತಂದು ಕೊಡುತ್ತೀರಾ ಆಚಾರ್ಯು ನೀರು ತಂದು ಕೊಟ್ಟರು ಅಷ್ಟು ನಮ್ಮ ಮುಂದಿದ್ದ ಪೇಪರುಗಳೆಲ್ಲ ಖಾಲಿಯಾಗಿದ್ದವು ಮೂರ್ತಿಗಳು ಆಚಾರ್ಯ ಈ ಕಾಗದ ತೆಗೆದು ಹೊರಗೆ ಹಾಕುತ್ತೀರಾ ಆಚಾರ್ಯ ಸಂತೋಷದಿಂದ ಆ ಕಾಗದಗಳನ್ನು ಕೆ ತೆಗೆದುಕೊಂಡು ಹೋದರು ಮೂರ್ತಿಗಳಿಗೆ ಪಶ್ಚಾತ್ತಾಪದ ಸಂಕಟ ಪ್ರಾರಂಭವಾಯಿತು ನನ್ನೊಡನೆ ಅಯ್ಯೋ ಹೀಗೆ ಮಾಡಿಬಿಟ್ಟೇನಲ್ಲ ಎಂದರು ಏನು ಮಾಡಿದ್ರಿ ಏನು ಆಗಲಿಲ್ಲವಲ್ಲ ಆಚಾರ್ಯರನ್ನು ಎಂಜಲು ಕಾಗದ ತೆಗೆದು ಅಂತ ಹೇಳಿದೇನಲ್ಲ ನಾನೇ ತೆಗೆಯಬೇಕಿತ್ತು ಬಿಡಿಮೂರ್ತಿ ಏನು ದೊಡ್ಡ ವಿಷಯ ಹಾಗಲ್ಲಪ್ಪ ಆಚಾರ್ಯರು ಮಾಡಬೇಕಾದ ಕೆಲಸವಲ್ಲ ಅದು ನಾನು ಬಾಯಿ ತಪ್ಪಿ ಹಾಗಂತೆ ಆಲೋಚನೆ ಮಾಡಿ ಆಡಿದ ಮಾತಲ್ಲ ಈಗ ನಾನು ಪ್ರಯಶ್ಚಿತ್ತ ಮಾಡಿಕೊಳ್ಳಬೇಕು ಹೀಗೆ ಹೇಳಿ ಆಚಾರ್ಯರನ್ನು ಕಳೆದು ಕ್ಷಮಾಪಣೆ ಕೇಳಿಕೊಂಡರು ಆಚಾರ್ಯರು ನಗುತ್ತಿದ್ದರು ಏನು ಸ್ವಾಮಿ ಇದು ನಾವು ಎಲ್ಲಾ ಮಾಡುವುದಿಲ್ಲವೇ ಮೂರ್ತಿಗಳಿಗೆ ಮನಸು ನಿಲ್ಲಲಿಲ್ಲ ಮರಣ ಆಚಾರರು ಬಂದ ಕೂಡಲೇ ಒಂದು ತರಿಸಿ ಅದರಲ್ಲಿ ಆಚಾರನ್ನು ಕೂಡಿಸಿ ದರ್ಜೆಯ ಅಂಗಡಿಗೆ ಹೋಗಿ ಒಂದು ಕೋಟು ಹೊರಿಸಿಕೊಟ್ಟರು ಆಚಾರಿಗೆ ಇಂಥ ದೊಡ್ಡ ಮನುಷ್ಯರಲ್ಲಿ ಕೆಲಸ ಮಾಡುತ್ತಿರುವನೆಂದು ಹಿಗ್ಗು ಕಂಡಾಗಲೆಲ್ಲಾ ಈ ವಿಷಯವನ್ನು ನಗುತ್ತಾ ಪ್ರಸ್ತಾಪಿಸುವರು ಜಾನಪದ ಸಂಸ್ಕೃತಿ ಮೂರ್ತಿಗಳಿಗೆ ಜನಸಾಮಾನ್ಯರ ಜೀವನದ ವಿವರಗಳನ್ನು ಕಂಡುಕೊಳ್ಳಬೇಕೆಂದು ತುಂಬಾ ಕುತೂಹಲ ಪೋಕ್ಲೋರ್ ಗ್ರಾಮ ಗ್ರಾಮ ಚರಿತ್ರೆ ಗ್ರಾಮಜನ ಜನ ಸಂಸ್ಕೃತಿ ಇದನ್ನು ನಾವು ಶೋಧನೆ ಮಾಡಿದರೆ ನಮ್ಮ ಜನದ ಸ್ವಭಾವ ಚೆನ್ನಾಗಿ ತಿಳಿದು ಬರುತ್ತದೆ ಅದರ ಕಷ್ಟ ನಿಷ್ಠುರಗಳ ಸಾಕ್ಷಾತಾದ ಅರಿವಿಲ್ಲದೆ ಮಾಡುವ ದೇಶೋದ್ದಾರ ಪ್ರಯತ್ನ ಬಿರುಗಾಳಿಯಲ್ಲಿ ಹಿಡಿದ ದೀಪದಂತಾಗುತ್ತದೆ ಎಂದು ಪದೇ ಪದೇ ಹೇಳುವರು ಈ ಜಾನಪದ ಸಾಹಿತ್ಯದ ಉತ್ಸಾಹದ ಪ್ರಸಂಗ ಒಂದು ಜ್ಞಾಪಕಕ್ಕೆ ಬರುತ್ತದೆ ಕಳಾಸಿಪಾಳ್ಯದಲ್ಲಿ ಧರ್ಮರಾಯನ ಗುಡಿಯೊಂದೇ ಗುಡಿಯೊಂದುಂಟಷ್ಟೇ ಆ ಗುಡಿಯ ಭಕ್ತರು ವಿಶೇಷವಾಗಿ ತಿಗಳರು ಒಂದು ಸಾರಿ ಅವರು ತಮ್ಮ ಗುಡಿಯ ಕರಗದ ಸಮಯದಲ್ಲಿ ಒಂದು ನಾಟಕವನ್ನೇರ್ಪಡಿಸಿ ಅದಕ್ಕೆ ಬರಬೇಕೆಂದು ಮೂರ್ತಿಗಳನ್ನು ಇನ್ನೂ ಒಬ್ಬಿಬ್ಬ ಮಿತ್ರರನ್ನು ಆಹ್ವಾನಿಸಿದರು ನಾಟಕ ಪ್ರಾರಂಭವಾಗುವುದು ರಾತ್ರಿ ಎಂಟಕ್ಕೆಂದು ಹೆಸರು ನಾಟಕ ಬಯಲಿನಲ್ಲಿ ನಾನು ಇಷ್ಟಕ್ಕೆ ಸಿದ್ಧನಾಗಿರಲಿಲ್ಲ ಮೂರ್ತಿಗಳಿಗಾದರೂ ಅಲ್ಲಿಗೆ ಹೋಗಲೇಬೇಕೆಂದು ಕರ್ತವ್ಯ ಶ್ರದ್ಧೆ ನಾನು ಅಲ್ಲಿಗೆ ಬರೆತಕ್ಕವನಲ್ಲವೆಂದು ಹೇಳಿದಾಗ ನನ್ನನ್ನು ಮೂದಲಿಸಿ ಹಾಸ್ಯ ಮಾಡಿ ಆಕ್ಷೇಪಿಸಿ ಒತ್ತಾಯ ಪಡಿಸಿದರು ನಾನು ಹೋದೆ ಅಲ್ಲಿ ಸೇರಿದ್ದ ಬೀಡೋ ಹತ್ತಾರು ಸಾವಿರ ಮಂದಿ ಆ ನಡುವೆ ಒಂದು ಕಲ್ಲು ಮೇಲೆ ನಮ್ಮನ್ನು ಕೂಡಿಸಿದರು ಸುಮಾರು ಹತ್ತು ಗಂಟೆಗೆ ನಾಟಕ ಉಪಕ್ರಮವಾಯಿತು ಅದು ಕೊಚ್ಚೆ ತಮಿಳು ಮಾತಿನಲ್ಲಿ ನಾವು ಆ ಜಾಗಕ್ಕೆ ಪ್ರವೇಶ ಮಾಡುವ ಕಡೆ ಒಂದು ರಥದ ಬಂಡಿ ಇತ್ತು ಹನ್ನೆರಡು ಗಂಟೆಗೆ ನಮಗೆ ಸಾಕಾಗಿತ್ತು ಹಿಂದಿರುಗೋಣವೆಂದು ಆ ಬಂಡಿಯ ಸಮೀಪಕ್ಕೆ ಬರುವ ವೇಳೆಗೆ ಅದರ ಮೇಲೆ ಶ್ರೀಕೃಷ್ಣ ಕುಳಿತಿದ್ದ ಒಳ್ಳೆ ಕಪ್ಪಿನ ಮೇಲೆ ಕಪ್ಪು ಅದರ ಮೇಲೆ ಮೀಸೆಕಪ್ಪು ಕೈಯಲ್ಲಿಗದೆ ಆ ಈ ಕೃಷ್ಣನು ನಮ್ಮನ್ನು ನೋಡಿದ ಕೂಡಲೇ ಎದ್ದು ನಿಂತು ತಮಿಳಿನಲ್ಲಿ ಏನು ಸ್ವಾಮಿ ನನ್ನನ್ನು ನೋಡದೆ ಹೋಗುತ್ತೀರಾ ಇರಲಿ ಎಂದ ಅವನ ಆರ್ಬಟಕ್ಕೆ ಮೂರ್ತಿ ಬೆಚ್ಚಿದರು ಇನ್ನು ಸ್ವಲ್ಪ ಹೊತ್ತು ಇದ್ದು ಬಿಡೋಣ ಎಂದರು ಹಿಂದಿನ ಜಾಗಕ್ಕೆ ಬದ್ಧವು ಈ ಅನುಭವವನ್ನು ಮೂರ್ತಿಗಳು ಆಗಾಗ ತಿಳಿಸಿಕೊಂಡು ನಗುವರು ಪೆರಿಯ ಪುರಾಣಂ ಇನ್ನೊಂದು ಸಾರಿ ಕಂಟೋನ್ಮೆಂಟ್ನಲ್ಲಿ ಯಾರೋ ಮೊದಲಿಯರ ಅಥವಾ ಪಿಳೆಯವರ ಮನೆಯಲ್ಲಿ ಆ ರಾತ್ರಿ ಪೆರಿಯ ಪುರಾಣ ಅಥವಾ ತಿರುವಾಯಿ ಪ್ರವಚನ ನಡೆಯುವುದೆಂದು ಅದಕ್ಕೆ ನಾವು ಹೋಗಬೇಕೆಂದು ಆಹ್ವಾನ ಬಂದಿತ್ತು ಮೂರ್ತಿಗಳು ನಾನು ಜಟಕಾದಲ್ಲಿ ಹೊರಟೆವು ಈ ಸಂಜೆ ಕೊಂಚ ಕೊಂಚ ಮಳೆ ಬಿದಿ ಯಾವುದೆಂದು ಗೊತ್ತು ಮಾಡಿಕೊಳ್ಳುವುದಕ್ಕೆ ಹೊತ್ತಾಯಿತು ಮನೆಯನ್ನು ಪತ್ತೆ ಮಾಡುವುದಕ್ಕೆ ಇನ್ನಷ್ಟು ಹೊತ್ತಾಯಿತು ಸುಮಾರು ಒಂಬತ್ತು ಗಂಟೆಗೆ ಆ ಅಲ್ಲಿ ಆಗ ಇದ್ದವರು ಹತ್ತು ಹನ್ನೆರಡು ಮಂದಿ ಮಾತ್ರ ಯಾರೋ ಒಬ್ಬಾತ ಕುಳಿತು ಗ್ರಂಥವನ್ನು ನೋಡಿಕೊಂಡು ಪ್ರವಚನ ನಡೆಸುತ್ತಿದ್ದ ನಾವು ಹೋದ ಅರ್ಧ ಗಂಟೆ ಆದ ಮೇಲೆ ಬಿಸಿ ಬಿಸಿ ಕಡಲೆ ಗುಗ್ಗುರಿಯನ್ನು ಹಂಚಿಸ ಹಂಚಿದರು ನಾವು ಅಂದು ಪಟ್ಟಿದ್ದ ಪ್ರಯಾಸಕ್ಕೆ ಅದೇ ಪ್ರತಿಫಲವೆಂದು ನಾನು ಉಸಿರಿದೆ ಆ ಪ್ರಸಾದವನ್ನು ನಾವು ತಿನ್ನುತ್ತಲೂ ಇಲ್ಲ ಮಡಿಯ ಅವಾಂತರ ನಮ್ಮನ್ನು ಬಾಧಿಸುತ್ತಿತ್ತು ನನ್ನ ಮಾತನ್ನು ಮೂರ್ತಿಗಳು ಕೇಳಿ ಹಾಗಂದ್ರೇನ್ರಿ ನಮಗೆ ಈ ಜನದ ಸಮಾಚಾರ ತಿಳಿಯಿತಲ್ಲ ಇನ್ನು ಹೇಗೆ ಜನರನ್ನು ತಿಳಿದುಕೊಳ್ಳುವುದು ಚಾಮರಾಜಪೇಟೆಯಲ್ಲಿ ನರಸಿಂಹ ಮೂರ್ತಿಗಳ ಮನೆಯ ಎದುರುಗಡೆ ಹತ್ತಿರದ ಮನೆಯಲ್ಲಿ ನಾನು ವಾಸವಾಗಿದ್ದೆ ಆಗ ದಿನಾಗಲೂ ಮಿಸುಕಿದರೆ ಅವರ ಮನೆಗೆ ಹೋಗೋದು ವಾಡಿಕೆಯಾಯಿತು ಹಾಗೆ ಹೋದಾಗ ಅವರ ಅಜ್ಜಿ ಗಿರಿಯಮ್ಮನವರು ಮನೆಯಲ್ಲಿಲ್ಲದಿದ್ದಾಗ ನಾನು ಸಮಯ ನೋಡಿ ಉಗ್ರಾಣಕ್ಕೂ ಅಡುಗೆ ಮನೆಗೂ ಹೋಗಿ ಅಲ್ಲಿ ಪಾತ್ರೆಗಳಲ್ಲಿರುತ್ತಿದ್ದ ಒಣ ಕೊಬ್ಬರಿ ಬೆಲ್ಲ ಹಸಿ ಸಕ್ಕರೆ ಅವಲಕ್ಕಿ ಅರಳು ವಗೈರೆ ಪದಾರ್ಥಗಳನ್ನು ಸಮಯೋಚಿತವಾಗಿ ಸೇವಿಸುತ್ತಿದ್ದದುಂಟು ಒಂದು ಸಾರಿ ನಾನು ಉಗ್ರಾಣದ ಮೇಲೆ ದಾಳಿ ಮಾಡುತ್ತಿದ್ದಾಗ ಗಿರಿಯಮ್ಮನವರು ಪುರಾಣಕ್ಕೆ ಹೋಗಿದ್ದವರು ಮನೆಗೆ ವಾಪಸ್ ಬಂದರು ಮೂರ್ತಿಗಳು ಗಿರಿ ಇವರು ನೋಡು ನೀನು ಮನೆಯಲ್ಲಿಲ್ಲದಿದ್ದಾಗ ಅಡಿಗೆ ಮನೆಗೆ ಹೋಗಿ ಕಲ್ಲು ಮರಿಗೆಗಳನ್ನೆಲ್ಲ ಮುಟ್ಟುತ್ತಾರೆ ಎಂದು ದೂರು ಹೇಳಿದರು ಆಕೆ ಹೋಗಲೇಳು ಹುಡುಗ ಅಲ್ಲೇನಿದೆ ಕೊಬ್ಬರಿ ಬೆಲ್ಲ ಅವಲಕ್ಕಿ ಮುಸುರೆ ಪದಾರ್ಥ ಏನು ಇಲ್ಲ ಎಂದರು ಮೂರ್ತಿಗಳು ನಾನು ಬಂದರೆ ಬೇಡವೆನ್ನುತ್ತಿ ಎಂದರು ನೀನು ಆಚಾರ ಕಡಿಮೆ ಅವರನ್ನು ನೋಡು ವಿಭೂತಿ ಇಟ್ಟುಕೊಳ್ಳುತ್ತಾರೆ ಮಂತ್ರ ಹೇಳುತ್ತಾರೆ ಅವರಿಗೆ ಆಚಾರ ಇದೆ ನಿನಗೆ ಅದಿಲ್ಲ ನಾವಿಬ್ಬರು ಹೊಟ್ಟೆ ಬಿರಿಯಾನಕ್ಕೆವು ಪುರಾಣ ಸ್ವಾರಸ್ಯ ಇನ್ನೊಂದು ದಿನ ಗಿರಿಯಮ್ಮನವರು ಪುರಾಣ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದರು ಮೂರ್ತಿಗಳು ಕೇಳಿದರು ಏನು ಗಿರಿ ಈ ಏನು ಕತೆ ಆಂಜನೇಯ ದೇವರು ಲಂಕಾಪಟ್ಟಣದಲ್ಲಿ ರಾವಣನನ್ನ ಮೂದಲಿಸಿದರಲ್ಲ ಆ ಕತೆ ಅದೇನು ಕತೆ ಏನೋ ಮೂರ್ತಿ ಇದು ತಿಳಿಯದೇನೋ ನಿನಗೆ ಮುಖ್ಯ ಪ್ರಾಣದೇವರು ಬಾಲ ಸುತ್ತಿ ಸುರುಳಿ ಸುತ್ತಿ ಸುತ್ತಿ ಸುತ್ತಿ ಎತ್ತರವಾಗಿ ಬೆಳೆದು ರಾವಣಾಸುರನ ಸಿಂಹಾಸನಕ್ಕಿಂತ ಮೂರು ಬಾರು ಎತ್ತರವಾಗಿ ತಮ್ಮ ಬಾಲ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿಲ್ಲವೇನೋ ಆಹಾ ಹೌದು ಹೌದು ಆಗ ರಾವಣ ಕೇಳಿದ ನೀನು ಯಾವ ಕೋಚಿಯೋ ಅಂತ ಆಂಜನೇಯ ದೇವರು ನಾನು ಯಾರೇ ನಾನು ನಿನ್ನನ್ನ ಧ್ವಂಸ ಮಾಡುವುದಕ್ಕೆ ಬಂದಿರುವವನು ನೀನು ಯಾರು ಎಂದರು ಅದಕ್ಕೆ ರಾವಣ ಹೇಳಿದ ನಾನು ದಶಕಂಠ ಎಲ್ಲ ದಿಕ್ಪಾಲಕರನ್ನು ಗೆದ್ದಿದ್ದೇನೆ ಅಂತ ಆಗ ಪ್ರಾಣದೇವರು ಓಹೋ ನೀನೆಯೋ ಆ ಹತ್ತು ತೆಲೆಯ ನಮ್ಮ ಕಿಷ್ಕಿಂದೆಯ ರಾಜವಾಲಿ ನಿನ್ನನ್ನೇನು ಕಂಕುಳಲ್ಲಿ ಸಿಕ್ಕಿಸಿಕೊಂಡು ಇರುಕಿಸಿದ್ದು ಆ ಕೊಯ್ ಕೊಯ್ ಗುಟ್ಟಿದ್ದು ಆಗ ಕೊಯ್ಕೊಯ್ ಗುಟ್ಟಿದ್ದು ನೋಡಿದೀಯಾ ಮೂರ್ತಿ ಹೇಗೆ ಹೇಳಿದರು ಮುಖ್ಯಪ್ರಾಣದೇವರು ರಾವಣನಿಗೆ ಜವಾಬನ್ನ ಸರಳ ಶ್ರದ್ಧೆ ಮೂರ್ತಿಗಳು ಮೊದಲು ಮುಸಿ ಮುಸಿ ನಗುತ್ತಿದ್ದವರು ಆಮೇಲೆ ಗಟ್ಟಿಯಾಗಿ ನಗಲಾರಂಭಿಸಿದರು ಆದರೂ ಅಜ್ಜಿಯಲ್ಲಿ ನಿರತಿಶಯವಾದ ಪ್ರೇಮ ಮೂರ್ತಿಗಳಿಗೆ ಚಿಕ್ಕಂದಿನಲ್ಲಿಯೇ ತಾಯಿ ತೀರಿಕೊಂಡಿದ್ದರು ಅವರನ್ನು ಬೆಳೆಸಿ ಸಲಹಿಸುತ್ತಿ ಸಲಹುತ್ತಿದ್ದವರು ಅಜ್ಜಿ ಗಿರಿಯಮ್ಮನವರು ಆಕೆಯ ಮನಸಿನ ನೈಜವಾದ ಸರಳತೆಯನ್ನು ಪುರಾಣ ಶ್ರದ್ಧೆಯನ್ನು ನೋಡಿ ಮೂರ್ತಿಗಳಿಗೆ ತುಂಬಾ ಗೌರವ ಆ ಸರಳ ಶ್ರದ್ಧೆಯನ್ನು ನನಗೆ ತೋರಿಸಬೇಕೆಂಬುದು ಅವರ ತಾತ್ಪರ್ಯ ಆ ತರದ ಸರಳ ಶ್ರದ್ಧೆ ಅತ್ಯಂತ ಪೂಜ್ಯವಾದದ್ದು ಅದೇ ಶರಣಾಗತಿ ಆ ಸರಳ ಶ್ರದ್ಧೆಯೇ ಎಲ್ಲ ಮಹಾಕಾರ್ಯಕ್ಕೂ ಮೂಲ ನಮ್ಮ ಇಂದಿನ ವೈಜ್ಞಾನಿಕ ಚಮತ್ಕಾರದ ಬುದ್ಧಿ ಬುದ್ಧಿವೈಪರೀತ್ಯದಿಂದ ಲೋಕ ಜೀವನಕ್ಕಾಗುತ್ತಿರುವ ಹಾನಿ ಹಿಡಿಯಬೇಕಾದರೆ ಈ ಸ್ವತಂತ್ರ ಬುದ್ಧಿ ಪ್ರವೃತ್ತಿಯ ಜೊತೆಗೆ ಅಂತ ಸರಳ ಶ್ರದ್ಧೆ ಜೊತೆಗೂಡಬೇಕು ನರಂ ಸರಸಿಂಹಮೂರ್ತಿಗಳ ಸಾಹಿತ್ಯ ಪ್ರೇಮವನ್ನು ಕುರಿತು ಹಿಂದೆ ಹೇಳಿದ್ದೇನೆ ಅದರ ಸಂಬಂಧದಲ್ಲಿ ಒಂದೆರಡು ಪ್ರಸಂಗ ಜ್ಞಾಪಕಕ್ಕೆ ನಾವು ಕೆಲವರು ಒಂದು ಬುಕ್ ಕ್ಲಬ್ ಎಂಬ ಸಂಸ್ಥೆಯನ್ನು ಮಾಡಿಕೊಂಡಿದ್ದೆವು ಬಾಲಸುಂದರಮಯರ್ ಅದಕ್ಕೆ ಅಧ್ಯಕ್ಷರಾಗಿದ್ದರು ಎಂಜಿ ವರದಾಚಾರ್ಯ ವರದಾಚಾರ್ ಕುಣ್ಣಿಕಣ್ಣನ್ ಎಂ ವೆಂಕಟನಾರಾಯಣಪ್ಪ ಮೊದಲಾದ ನಾವು ಆ ಕ್ಲಬ್ಬಿನ ಮೆಂಬರುಗಳಾಗಿದ್ದೆವು ಅದರ ಉದ್ದೇಶವೇನೆಂದರೆ ಪ್ರತಿಯೊಬ್ಬರು ತಿಂಗಳಿಗೆ ಒಂದೊಂದು ಅಥವಾ ಎರಡೆರಡು ರೂಪಾಯಿ ಚೆಂದ ಕೊಡತಕ್ಕದ್ದು ಆ ಹಣದಿಂದ ಯಾವುದಾದರೊಂದು ಒಳ್ಳೆ ಹೊಸ ಗ್ರಂಥವನ್ನು ಧರಿಸತಕ್ಕದ್ದು ಆ ಗ್ರಂಥವನ್ನು ನಮ್ಮ ಪೈಕಿ ಯಾರಾದರೊಬ್ಬರು ಚೆನ್ನಾಗಿ ವ್ಯಾಸಂಗ ಮಾಡಿ ಅದರ ಸಾರಾಂಶವನ್ನು ಉಪನ್ಯಾಸ ರೂಪದಲ್ಲಿ ಬರೆಯತಕ್ಕದ್ದು ತಿಂಗಳಿಗೊಂದು ದಿನ ಸದಸ್ಯರೆಲ್ಲ ಸೇರಿದಾಗ ಆ ಪ್ರಬಂಧವನ್ನು ಓದತಕ್ಕದ್ದು ಇದರಿಂದ ಸಮಸ್ತ ಸದಸ್ಯರಿಗೂ ಒಂದು ಹೊಸ ಗ್ರಂಥದ ಪರಿಚಯವಾಗುತ್ತದೆ ಅನಂತರ ಆ ಗ್ರಂಥವನ್ನು ಕ್ಲಬ್ಬಿನ ಭಂಡಾರದಲ್ಲೆರೆ ದಯಲ್ಲಿರಿಸಿದ್ದಲ್ಲಿ ಸದಸ್ಯರು ಯಾರು ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗಿ ಓದಿ ಹಿಂತಿರುಗಿಸಬಹುದು ಈ ಸಂಸ್ಥೆ ಒಂದೆರಡು ವರ್ಷ ಕಾಲ ನಡೆಯುತ್ತೆಂದು ನನ್ನ ಅದು ಹೇಗೆ ನಿಂತು ಹೋಯಿತು ಹೇಳಲಾರೆ ಇಂಥ ಸಂಸ್ಥೆಗಳಿಗೆ ಜನ ಉತ್ಸಾಹದಿಂದ ಸೇರುತ್ತಾರೆ ಕೆಲವರು ಜಂಬಕ್ಕಾಗಿ ಸೇರುತ್ತಾರೆ ಕೆಲವು ದಾಕ್ಷಿಣ್ಯಕ್ಕಾಗಿ ಸೇರುತ್ತಾರೆ ಜಂಬಗಾರರಲ್ಲಿಯೂ ದಾಕ್ಷಿಣ್ಯಗಾರರಲ್ಲಿಯೂ ಒಂದೆರಡು ತಿಂಗಳು ಕಳೆದ ಮೇಲೆ ಉತ್ಸಾಹ ಕುಗ್ಗುತ್ತದೆ ಚಂದ ಬಾಕಿ ಬೀಳುತ್ತದೆ ಹೊಸ ಪುಸ್ತಕ ಬರಲಿಲ್ಲ ಎಂದು ಗೊಣಗಾಟ ಪ್ರಾರಂಭವಾಗುತ್ತದೆ ಪ್ರಬಂಧ ಲೇಖಕರ ವಿಷಯದಲ್ಲಿ ಆಕ್ಷೇಪಣೆ ಹೊರಡುತ್ತದೆ ಒಂದೆರಡು ವಾರಗಳಲ್ಲಿ ಸಂಸ್ಥೆ ತಣ್ಣಗಾಗುತ್ತದೆ ಬಿಸಿಸಿ ಇಷ್ಟು ಸುಲಭವಾಗಿ ಮುರಿದು ಹೋಗತಕ್ಕದ್ದೇ ನಮ್ಮ ಉತ್ಸಾಹ ಅಲ್ಲ ಖಂಡಿತವಾಗಿ ಅಲ್ಲ ಮತ್ತೊಂದು ಪ್ರಾರಂಭ ಮಾಡಿದೆವು ಅದಕ್ಕೆ ಬಿಸಿಸಿ ಎಂದು ತಮಾಷೆ ಹೆಸರು ಕೊಟ್ಟರು ಹಾಗೆಂದರೆ ಬೆಂಗಳೂರು ಸಿಟಿಜನ್ಸ್ ಕ್ಲಬ್ ಎಂದಾದರೂ ಆಗಬಹುದು ಕ್ಲಾಕ್ ಕ್ರ್ಯಾಕ್ಸ್ ಕ್ಲಬ್ ಎಂದಾದರೂ ಆಗಬಹುದು ಈ ಎರಡನೇ ಅರ್ಥವೇ ನಮ್ಮ ಮನಸ್ಸಿನಲ್ಲಿ ಇದ್ದದ್ದು ಕ್ರ್ಯಾಕ್ಸ್ ಎಂದರೆ ಐಲ್ಪೈಲು ಈ ಸಂಸ್ಥೆಯ ಕಾರ್ಯಕ್ರಮ ಹೇಗೆಂದರೆ ನಮ್ಮಲ್ಲಿ ಒಬ್ಬರನ್ನು ಒಂದು ಗೊತ್ತಾದ ವಿಷಯವನ್ನು ಕುರಿತ ಉಪನ್ಯಾಸ ಮಾಡುವಂತೆ ಒಪ್ಪಿಸತಕ್ಕದ್ದು ಉಪನ್ಯಾಸದ ದಿವಸ ಸದಸ್ಯಲೆರ ಸದಸ್ಯರೆಲ್ಲರೂ ಭೋಜನಕ್ಕೆ ಸೇರತಕ್ಕದ್ದು ಮೊದಲು ಉಪನ್ಯಾಸ ಅದರ ಮೇಲೆ ಚರ್ಚೆ ಆಮೇಲೆ ಭೋಜನ ಹೀಗೆ ತಿಂಗಳಿಗೆ ಒಂದಾದರೂ ನಡೆಯಬೇಕಾದದ್ದು ಮೊದಲ ಸಭೆ ಇದರಂತೆ ನಾವು ಸೇರಿದ ಮೊದಲೆಯ ಮೊದಲನೆಯ ಸಭೆಯಲ್ಲಿಯೇ ನಿಯಮಕೋಚ ವ್ಯತ್ಯಾಸವಾಯಿತು ಭೋಜನ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ತರಬೇಕೆಂದು ಅಪ್ಪಣ್ಣನವರನ್ನು ಕೇಳಿಕೊಂಡಿದ್ದೆವು ಉಪನ್ಯಾಸದ ಸ್ಥಳ ಐರಿಷ್ ಪ್ರೆಸ್ಸಿನ ಕಟ್ಟಡ ಅದು ಸಿದ್ದಿಕಟ್ಟೆಯಲ್ಲಿರುವ ಗುಂಡೋಪಂತರ ಮನೆ ಅಲ್ಲಿ ಒಂದು ದೊಡ್ಡ ಕೋಣೆಯಲ್ಲಿ ಒಂದು ಪಕ್ಕದಲ್ಲಿ ಜಮಖಿ ಹೂ ಗಂಧ ಇಟ್ಟು ಉಪನ್ಯಾಸದ ಏರ್ಪಾಟು ಇನ್ನೊಂದು ಪಕ್ಕದಲ್ಲಿ ಭೋಜನದ ಏರ್ಪಾಟು ಭೋಜನ ಸಾಮಗ್ರಿ ಗಳು ಬಂದು ಗಮಗಮಾಯಿಸುತ್ತಿದ್ದವು ಅಂದಿನ ಉಪನ್ಯಾಸಕರ್ತರು ವರದಾಚಾರ್ಯರು ಇವರು ಸೊಗಸಾದ ಮಾತುಗಾರರು ಅವರು ಕೋಣೆಯೊಳಕ್ಕೆ ಕಾಲಿಡುತ್ತಲೇ ಒಂದೆರಡು ಸಲ ಗಟ್ಟಿಯಾಗಿ ಉಸಿರೆಳೆದರು ಯಾರೋ ಒಬ್ಬರು ಹೇಳಿದರು ಉಪನ್ಯಾಸ ನಡೆದ ಮೇಲೆ ಊಟ ಎಲ್ಲಾದರೂ ಉಂಟೆ ಅನ್ನ ಪರಬ್ರಹ್ಮ ಸ್ವರೂಪ ಅದಕ್ಕೆ ಅವಮಾನ ಮಾಡುತ್ತಾರೆಯೇ ಉಪನ್ಯಾಸ ಎಲ್ಲಿ ಹೋಗುತ್ತದೆ ಮೊದಲು ಊಟವಾಗಿ ಬಿಡಲಿ ಇದು ಎಲ್ಲರಿಗೂ ಇಷ್ಟವಾದವಾದವೇ ಪುಷ್ಕಳವಾಗಿ ಭೋಜನವಾಯಿತು ಅನಂತರ ಹದಿನೈದು ನಿಮಿಷ ವರದಾಚಾರ್ಯರು ವಿನೋದವಾಗಿ ಮಾತನಾಡಿ ಉಪನ್ಯಾಸದ ಶಾಸ್ತ್ರ ಮಾಡಿ ಮುಗಿಸಿದರು ಅದು ಇಷ್ಟಕ್ಕೂ ಪ್ರಾರಂಭೋತ್ಸವ ಮುಂದಿನ ಸಲ ಪರಿಷ್ಕಾರವಾಗಿ ಮಾಡೋಣ ಎಂದುಕೊಂಡು ಹಿಂದಿರುಗಿದೆವು ರಾತ್ರಿ ಹತ್ತು ಗಂಟೆ ಎಲ್ಲರಿಗೂ ನಿದ್ರೆಯ ಮಂಪರ ಎರಡನೇ ಅಧಿವೇಶನ ಅಲ್ಲಿಂದ ಮುಂದಿನ ತಿಂಗಳ ಕೂಟ ಅಂದು ನರಸಿಂಹ ಮೂರ್ತಿಗಳ ಉಪನ್ಯಾಸ ಅವರದು ಗ್ರೋಟಿಯಸ್ ಫಾದರ್ ಆಫ್ ಇಂಟರ್ನ್ಯಾಷನಲ್ ಲಾ ದೇಶ ವಿಶೇ ವಿದೇಶ ಸಂಬಂಧ ಕಾನೂನಿನ ಮೂಲ ಪುರುಷ ಗ್ರೋಷಸ್ ಇದು ವಿಷಯ ಆ ಹೊತ್ತು ಅಪ್ಪಣ್ಣನವರದೆ ಸರಬರಾಯಿ ಆ ದಿನದ ವಾದ ಇನ್ನೊಂದು ರೀತಿ ಊಟವೆಂಬುದು ಜುಜುಬಿ ವಿಚಾರ ಉಪನ್ಯಾಸ ಘನ ವಿಚಾರ ಮೊದಲು ಜುಜುಬಿ ವಿಚಾರವನ್ನು ಮುಗಿಸಿದರೆ ಒಂದೇ ಮನಸಿನಿಂದ ಘನ ವಿಚಾರಕ್ಕೆ ಕೊಡಬಹುದು ಸಭಿಕರೆಲ್ಲ ಏಕಮುಖದಿಂದ ಇದನ್ನು ಅಂಗೀಕರಿಸಿದರು ಅಂದು ಈರುಳ್ಳಿ ಬದನೆ ಕೈ ಇತ್ಯಾದಿ ತರಕಾರಿಗಳ ಹುಳಿ ಅಗಲಗಲವಾದ ಹಪ್ಪಳ ಬಳೆ ದಂಡಿನ ದಿಂಡ ಕೀರು ಚಿರೋಟಿ ಆಂಬೊಡೆ ವ ಗೈರೆಗಳೆಲ್ಲ ಇದ್ದವು ಭೋಜನವಾದ ನಂತರ ತಾಂಬೂಲ ಚರ್ವಣಕ್ಕೆ ಕುಳಿತೆವು ಗಂಟೆ ಹತ್ತರ ಸುಮಾರಿಗೆ ಬಂದಿತ್ತು ಮೂರ್ತಿಗಳು ಪ್ರಬಂಧವನ್ನು ನೋದತಕ್ಕದ್ದೆಂದು ಕೇಳಿಕೊಂಡದ್ದಾಯಿತು ಅವರು ಎರಡು ಹಾಳೆ ತಿರುಗಿಸುವಷ್ಟರಲ್ಲಿ ಅಲ್ಲಿದ್ದ ಹದಿನೈದು ಮಂದಿಯಲ್ಲಿ ಐದು ಜನ ರೆಪ್ಪೆ ಮುಚ್ಚಿದ್ದರು ಇನ್ನೈದು ಜನರ ಕೊರಕೆ ಕೇಳಿಸುತ್ತಿತ್ತು ವರದಾಚಾರ್ಯರು ಭೀಮರಾವ್ ನಾನು ಈ ಮೂರು ನಾಲ್ಕು ಮಂದಿ ಮಾತ್ರ ಮನಸ್ಸು ಗಟ್ಟಿ ಮಾಡಿಕೊಂಡು ರೆಪ್ಪೆ ಬಿಟ್ಟು ಕುಳಿತಿದ್ದೆವು ಇನ್ನೈದು ನಿಮಿಷ ಕಳೆದ ಮೇಲೆ ವರದಾಚಾರ್ಯರು ಹೇಳಿದರು ವಿಶಲ್ ಟೇಕ್ ಇಟ್ ಎ ಸೀಡ್ ಕೃಷ್ಣಯ್ಯರ್ ವಿ ವಿಲ್ ಪ್ರಿಂಟಿಡ್ ಇನ್ ದಿ ಕರ್ನಾಟಕ ವಿ ಮೇ ರೀಡ್ ಇಟ್ ಆಫ್ಟರ್ ವರ್ಡ್ಸ್ ವಿದ್ಯುತ್ತಿಗೆ ಪ್ರತಿಫಲ ಕೆಲವು ವಾರಗಳಾದ ಮೇಲೆ ಆ ಉಪನ್ಯಾಸ ಪತ್ರಿಕೆಯಲ್ಲಿ ಅಚ್ಚಾಯಿತು ಅದನ್ನು ಓದಿದ ಒಬ್ಬ ದೊಡ್ಡ ಮನುಷ್ಯರು ಮೂರ್ತಿಗಳವರಲ್ಲಿ ಸರಿಗೆಯಿಂದ ಮಾತನಾಡುವವರು ಅವರು ಹೇಳಿದರು ಏನಪ್ಪ ಮೂರ್ತಿ ನೀನು ಬರೆದಿರುವುದು ಅದೇನೋ ಗ್ರೋಷಸ್ ಅಂತೀಯಲ್ಲ ಅಟ್ರೋಶಸ್ ನಮ್ಮ ತಲೆಗೆ ಹಿಡಿಯುತ್ತೀ ಇದು ವಿದ್ವತ್ತಿಗೆ ದೊರೆತ ಪ್ರತಿಫಲ ಇಂಥ ಸಂಸ್ಥೆಗಳನ್ನು ಇನ್ನೂ ಮೂರು ನಾಲ್ಕನ್ನು ನಾವು ಹಾಕಿದೆವು ಮೂರ್ತಿಗಳ ಉತ್ಸಾಹ ಹಾಸ್ಯ ಮಾಡಿ ನಗುತ್ತಾ ನಮ್ಮೊರನ್ನೇ ಧನಿಗೂಡಿಸುತ್ತಿತ್ತು ನನ್ನನ್ನು ಸಾರ್ವಜನಿಕ ಜೀವನಕ್ಕೆ ಒಡಂಬಡಿಸಿ ಸಾರ್ವಜನಿಕರ ನೀತಿಯನ್ನು ನನಗೆ ಪಾಠ ಕಲಿಸಿದ ಗುರುಗಳಲ್ಲಿ ಮೊದಲನೆಯವರೆಂದರೆ ನರಸಿಂಹ ಮೂರ್ತಿಗಳು ಅವರ ಅನಂತರ ವಾಜಪೇಯಿ ವೆಂಕಟಸುಬ್ಬಯ್ಯನವರು ಮೂರ್ತಿಗಳು ನಾನು ಯಾವ ಕಮಿಟಿಗೆ ಸೇರಿದವನು ಯಾವ ಸಂಘದ ಸದಸ್ಯ ಯಾವ ಸಾರ್ವಜನಿಕದಲ್ಲಿ ಮನಸ್ಸುಳ್ಳವನು ಎಂಬುದನ್ನು ಆಗಾಗ ವಿಚಾರಿಸುವರು ಮೀಟಿಂಗಿನ ಹೊತ್ತಿಗೆ ವೇಳ ತಪ್ಪದೆ ಹೋಗಬೇಕೆಂದು ಒತ್ತಾಯಪಡಿಸುತ್ತಿದ್ದರು ಮೀಟಿಂಗಿಗೆ ಸಂಬಂಧಪಟ್ಟ ಎಲ್ಲ ಕಾಗದ ಜಾಗರೂಕವಾಗಿ ಮುಂಚೆಯೇ ಓದಿರಬೇಕೆಂದು ವಿವರಿಸುವರು ಮಾತುಕತೆಯಲ್ಲಿ ವಿನಯ ಮರ್ಯಾದೆಗಳು ಹೇಗೆಂಬುದನ್ನು ತಿಳಿಸುವರು ಮೀಟಿಂಗಿನ ವಿಷಯವನ್ನು ಕುರಿತು ಸಂಗ್ರಹವಾಗಿ ಚರ್ಚಿಸುವರು ವಿಷಯದ ಪರವಾಗಿ ಹೇಳಬಹುದಾದದನ್ನು ವಿರುದ್ಧವಾಗಿ ಹೇಳಬಹುದಾದದನ್ನು ಸೂಕ್ಷ್ಮವಾಗಿ ಹೇಳಿ ನಿರ್ಣಯವನ್ನು ನನ್ನ ಸ್ವಂತ ವಿಚಾರಕ್ಕೆ ಬಿಡುವರು ಯಾವುದರಲ್ಲಿಯೂ ನೀತಿಯೊಂದುಂಟು ದೊಡ್ಡ ದಾರಿ ಒಂದುಂಟು ಸತ್ಯದಿಂದಲೂ ನೀತಿಯಿಂದಲೂ ಯಾವ ಸಂದರ್ಭದಲ್ಲಿಯೂ ಎಷ್ಟು ಮಾತ್ರವೂ ಸಡಿಲಗೊಳ್ಳಬಾರದು ಎಂದು ಪದೇ ಪದೇ ಹೇಳುವರು ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಗ್ರಂಥ ನೋಡು ಆ ಈ ಪತ್ರಿಕೆಯೆನ್ನೋದು ಎಂದು ಹೇಳಿ ಪಕ್ಷ ಎರಡನ್ನು ವ್ಯಾಸಂಗ ಮಾಡಿಸುವರು ಅವರ ಈ ಪ್ರಭಾವಕ್ಕೆ ಸಿಕ್ಕಿ ಬೆಳೆದವನು ನಾನು ಮೂರ್ತಿಗಳು ಮೈಸೂರು ವಿಶ್ವವಿದ್ಯಾನಿಲಯದ ಗ್ರಂಥ ಅಧಿಕಾರಿಯಾಗಿ ಮೈಸೂರಿಗೆ ಹೋಗುವವರೆಗೂ ಅವರು ನಾನು ದಿನಕ್ಕೆ ಒಂದು ಸಾರಿಯಾದರೂ ಕಲಿತು ಮಾತನಾಡದಿದ್ದ ದಿನವಿಲ್ಲ ಸಾರ್ವಜನಿಕ ಪ್ರಯತ್ನಗಳು ಮೂರ್ತಿಗಳು ನಾನು ಸೇರಿ ಮಾಡಿದ ಸಾರ್ವಜನಿಕ ಪ್ರಯತ್ನಗಳು ಎಷ್ಟೆಂಬುದು ನೆನಪಿಲ್ಲ ಅಂಥ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಬಹುಶಃ ನಮ್ಮೊಡನೆ ಇರುತ್ತಿದ್ದ ಅವರು ಎಂ ಮತ್ತು ಕೆ ಎಸ್ ಕೃಷ್ಣಯ್ಯರ್ ಐರಿಷ್ ಪ್ರೆಸ್ಸಿನಲ್ಲಿ ಕಟ್ಟಡಕ್ಕೆ ಅಂಟಿಕೊಂಡಂತೆ ಒಂದು ಸಣ್ಣ ಕೊಠಡಿ ಇತ್ತು ಅದು ಹೊರಚಾಗಿ ಬೀದಿಯಿಂದ ಜನ ಬರಲು ಅನುಕೂಲಿಸುವಂತೆ ಇತ್ತು ಅಲಿ ನಾವು ಪಾಪ್ಯುಲರ್ ಎಜುಕೇಷನ್ ಲೀಗ್ ಎಂಬ ಸಂಸ್ಥೆಯನ್ನು ಆರಂಭಿಸಿದೆವು ಅದರಲ್ಲಿ ಒಂದು ವಾಚನಾಲಯ ವಾರಕ್ಕೋ ಎರಡು ವಾರಕ್ಕೊ ಒಮ್ಮೆ ಉಪನ್ಯಾಸ ಉಪನ್ಯಾಸವೆಂದರೆ ನಮಗೆ ಸುಲಭವಾಗಿ ದೊರೆಯುತ್ತಿದ್ದದ್ದು ವರದಾಚಾರ್ಯರ ವಾಗ್ವೈಖರಿ ಅವರು ನಗುತ್ತಾ ಬರುವರು ನಮ್ಮನ್ನೆಲ್ಲ ನಗಿಸುವರು ಈ ಚಟುವಟಿಕೆ ಒಂದು ಆರು ತಿಂಗಳ ಕಾಲ ನಡೆಯಿತು ಇಂಥ ಮತ್ತೊಂದು ಚಟುವಟಿಕೆ ರಾಮಕೃಷ್ಣ ಸರ್ವಿಸ್ ಲೀಗ್ ಇದು ಶ್ರೀರಾಮಕೃಷ್ಣ ಪರಮಹಂಸರ ಮೇಲನ ಭಕ್ತಿಯ ಉದ್ರೇಕ ಭಜನೆಯು ನಮ್ಮ ಕಾರ್ಯಕ್ರಮದಲ್ಲಿ ಸೇರಿತು ನಮ್ಮ ಸಂಗಡಿಗಳಲ್ಲೊಬ್ಬರಾದ ಅನಂತ ಪದ್ಮನಾಭಯ್ಯರ್ ಅವರದು ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಹೌದು ಅಂದರೆ ಇದೆಲ್ಲ ಮಾಡಬೇಕು ನಮ್ಮ ಜನಕ್ಕೆ ದೊಡ್ಡ ದೊಡ್ಡ ಐಡಿಯಾಸ್ ಹೇಳಿ ಉತ್ಸಾಹ ಹೆಚ್ಚಿಸಬೇಕು ಎಲ್ಲ ಪಾಡುಪಟ್ಟೆವು ಈ ಎಲ್ಲ ಪ್ರಯತ್ನಗಳಲ್ಲಿಯೂ ಮೂರ್ತಿಗಳದು ನನಗೆ ನಮಗೆ ಮುಖ್ಯ ಬೆಂಬಲ ಕಡೆಯದಾಗಿ ಮೂರ್ತಿಗಳ ಸೆನ್ಸ್ ಆಫ್ ಹ್ಯೂಮರ್ ಹಾಸ್ಯಾಸ್ಪದವನ್ನು ಕಾಣುವ ಶಕ್ತಿ ಇದು ಬಹು ತೀವ್ರವಾಗಿತ್ತು ನಮ್ಮ ಎಲ್ಲ ಪ್ರಯತ್ನಗಳು ಸಾಧ್ಯ ಸಾಧ್ಯತೆಗಳನ್ನು ಅವರು ಚೆನ್ನಾಗಿ ಅಂತರಂಗದಲ್ಲಿ ಕಂಡುಕೊಂಡಿದ್ದರು ಆದರೆ ನಮ್ಮ ಉತ್ಸಾಹವನ್ನು ಕೇಳಿಸಬಾರದೆಂದು ತಾವು ಉತ್ಸಾಹವನ್ನು ತೋರಿಸುತ್ತಿದ್ದರು ನಿತ್ಯ ಪುರಂದರದಾಸರು ಇನ್ನೂ ಅವರು ಔದಾರ್ಯವೋ ಎಂದರೆ ಅವರ ಕೈಯಲ್ಲೆಲ್ಲ ಸಂದುವಳೆ ಹಿಡಿತವೇ ಇಲ್ಲ ಸಂಬಳ ಆ ಕಾಲದ ದರ್ಜೆಗೆ ಭಾರಿಯದೆಂದು ಕಂಡರು ಅವರು ನಿತ್ಯ ಪುರಂದರದಾಸರು ಕೋಆಪರೇಟಿವ್ ಸೊಸೈಟಿಗಳು ಬ್ಯಾಂಕ್ಗಳು ಇಲ್ಲದೆ ನಮಗೆ ಸಾಲ ಎಲ್ಲಿ ಹುಟ್ಟಬೇಕು ನಮ್ಮ ಮಾನ ಹೇಗೆ ಉಳಿಯಬೇಕು ಎಂದು ಪದೇ ಪದೇ ಹೇಳುವರು ಅವರು ತೊಡುತ್ತಿದ್ದ ದಿರಸು ಹಳೆಯ ಹಳ್ಳಿ ಮೇಸ್ಟರದ್ದು ಸುಕ್ಕು ಸುಕ್ಕಾದ ಈಜಾರು ಪಂಚೆ ಸುಕ್ಕು ಕೋಟು ಅವರ ಕೋಟನ್ನಂತೂ ನಾನು ವರ್ಣಿಸಲಾರೆ ಅವರೇ ನಗುವರು ಒಂದು ಸಂದೇಹ ಒಂದು ದಿನ ಮೂರ್ತಿಗಳು ಬಚ್ಚಲು ಮನೆಯ ಕಡೆ ಹೊರಡಲು ತಂಬಿಗೆಯಲ್ಲಿ ನೀರು ಎತ್ತಿ ಹಿಡಿಯುವಷ್ಟರಲ್ಲಿ ಅವರಿಗೆ ಒಂದು ಸಂದೇಹ ಹೊಳೆಯಿತು ನನ್ನನ್ನು ಕೇಳಿದರು ಏನ್ರಿ ದ್ವೈತ ರೀತಿಯಲ್ಲಿ ಲೈಬ್ಸ್ ಹೇಳೋದಕ್ಕೂ ಪಾಸ್ಕಲ್ ಹೇಳೋದಕ್ಕೂ ಏನು ವ್ಯತ್ಯಾಸ ಎರಡೂ ಸಮಸಮಾನವಾಗಿ ಕಾಣುತ್ತದಲ್ಲ ನಾನು ಈ ಪ್ರಶ್ನೆ ಈಗಲೇ ಫೈಸಲಾಗಬೇಕೋ ಅಥವಾ ನೀವು ಆ ಕೆಲಸ ಮುಗಿಸಿಕೊಂಡು ಬರುವವರೆಗೂ ಪುರುಸತ್ತುಂಟೋ ನಾನು ಹೀಗೆ ಹೇಳುವವರೆಗೆ ಸಂದರ್ಭದ ಸ್ವಭಾವ ಅವರಿಗೆ ಗೋಚರಿಸಿರಲಿಲ್ಲ ನನ್ನ ಮಾತು ಕೇಳುತ್ತಲೇ ತಂಬಿಗೆಯನ್ನು ಅಲ್ಲಿಯೇ ನೆಲದ ಮೇಲೆ ಕುಕ್ಕಿ ನಗುವಿನಲ್ಲಿ ಎಲ್ಲವನ್ನೂ ಮರೆತು ಹೀಗೆ ಪದೇ ಪದೇ ಆಗುತ್ತಿತ್ತು ಯಾವ ಪ್ರಶ್ನೆಯಾಗಲಿ ಅದನ್ನು ಅವರು ಇದಂ ಎಂದು ನಿರ್ಣಯಿಸುತ್ತಿರಲಿಲ್ಲ ಸಾಮಾನ್ಯವಾಗಿ ಅವರು ಮಚ್ ಮೈಡ್ ಬಿ ಸೆಡ್ ಆನ್ both sides» ಎಂದು ಅಡಿಸನ್ ಪ್ರಬಂಧಕಾರನು ತನ್ನ ಕಥಾನಾಯಕನ ಬಾಯಿಯಿಂದ ಹೇಳಿಸುವಂತೆ ಉತ್ತರ ಕೊಡುವರು ಆಗ ನಾವು ಯಾರಾದರೂ ಮೂರ್ತಿ ಈಗ ನೀವು ಜಡ್ಜಿಯಾಗಿದ್ದರೆ ಹೇಗೆ ತೀರ್ಮಾನಿಸುತ್ತಿದ್ದೀರಿ ಎಂದು ಕೇಳಿದರೆ ಭಗವಂತ ನನ್ನನ್ನು ಆ ಸಂಕಟಕ್ಕೆ ಸಿಕ್ಕ ನಿರ್ಣಯ ಮಾಡುವ ಜವಾಬ್ದಾರಿಗೆ ಅವರು ಸಿದ್ಧರಾಗಿರಲಿಲ್ಲ ಸ್ವಯಂಪಾಕ ಮೂರ್ತಿಗಳಿಗಾಗಿ ಗಳಿಗೆ ಆಗಾಗ ತಾವು ಏಕಾಏ ಏಕಾಕಿಯಾಗಿರಬೇಕೆಂಬ ಯೋಚನೆ ಬರುತ್ತಿತ್ತು ವಿವಿಕ್ತ ಸೇವಿ ಲಗ್ವಾಶಿ ಬೇರೆಯಾಗಿ ಒಬ್ಬಂಟಿಯಾಗಿರುವುದು ಊಟ ಹಗುರ ಮಾಡಿಕೊಳ್ಳುವುದು ಈ ನಿಯಮವನ್ನು ತಾವು ಅನುಸರಿಸಬೇಕೆಂದು ಅವರ ಮನಸ್ಸು ಇದಕ್ಕಾಗಿ ಆಗಾಗ ಸ್ವಯಂಪಾಕದ ಹುಚ್ಚು ಒಂದು ದಿನ ಶ್ರೀನಿವಾಸ ಶಾಸ್ತ್ರಿಗಳು ಮೈಸೂರಿಗೆ ಬಂದಿದ್ದಾಗ ಅವರು ನಾನು ಮೂರ್ತಿಗಳ ಮನೆಗೆ ಹೋದೆವು ಶಾಸಿಗಳಿಗೆ ಮೂರ್ತಿಯವರಲ್ಲಿ ತುಂಬಾ ಗೌರವ ಪ್ರೀತಿ ನಾವು ಮನೆಯೊಳಕ್ಕೆ ಕಾಲಿಟ್ಟು ಆತ ಆತನನ್ನು ನಡುಮನೆಯಲ್ಲಿ ಕಾಣದೆ ಆಗ ಆತ ಬಹುಶಃ ತನ್ನ ಕೋಣೆಯಲ್ಲಿ ಏಕಾಂತವಾಗಿ ಗ್ರಂಥ ವ್ಯಾಸಂಗದಲ್ಲಿರಬಹುದೆಂದು ಆ ಕೋಣೆಯ ಬಾಗಿಲನ್ನು ನೂಕಿದೆವು ನಾವು ನೋಡಿದ್ದೇನು ಮೂರ್ತಿಗಳು ಸ್ಟೌವ್ ಮುಂದೆ ಕುಳಿತು ಪಾತ್ರೆಯಲ್ಲಿ ಏನನ್ನೋ ಬೇಯಿಸುತ್ತಾ ಕೈಯಲ್ಲಿ ಆಲೂಗೆಡ್ಡೆಯನ್ನು ಹೆಚ್ಚುತ್ತಿದ್ದರು ನಾವು ದಿಢೀರನೇ ಅವರಿಗೆ ಕಾಣಿಸಿದ ಕೂಡಲೇ ಅವರು ಗಾಬರಿಯಿಂದ ಎದ್ದು ನಿಂತು ನಮ್ಮನ್ನು ಸ್ವಾಗತಿಸಿದರು ಆದರೆ ಆವಸರದಲ್ಲಿ ಅಲ್ಲಿದ್ದ ಪಾತ್ರೆಗೆ ಕೈಯೋ ಕಾಲೋ ತಗಲಿ ಅದು ಉರುಳಿತು ನೀರು ಚೆಲ್ಲಿತು ನಾನು ಕೇಳಿದೆ ಮೂರ್ತಿ ಇದೇನೋ ಅವಸ್ಥೆ ಸ್ವಯಂಪಾಕದ ಹುಚ್ಚೇನು ನಿಮ್ಮ ಕೈಯಲ್ಲಿ ಇದಾಗುತ್ತದೆಯೇ ಅರ್ಧ ಬೆಂದ ಅನ್ನ ಮಲಗಿರಿ ಅಷ್ಟರೊಳಗಾಗಿ ನನ್ನ ಮಾತು ಕೇಳಿಸಿಕೊಂಡ ಮೂರ್ತಿಗಳ ಹೆಂಡತಿ ಶ್ರೀಮತಿ ನರಸಮ್ಮನವರು ಒಳಗಿನಿಂದ ನಾವಿದ್ದ ಕಡೆಗೆ ಬಂದು ನನ್ನನ್ನು ಕುರಿತು ನೋಡಿಪ್ಪ ಇವರು ಮಾಡುವುದನ್ನು ನಾನು ಎಷ್ಟು ಹೇಳಿದರೂ ಕೆಡುವುದಿಲ್ಲ ಅದೇನೋ ನಿಯಮವಂತೆ ನಿಯಮ ನಾನು ನಿಯಮದಿಂದ ಮಾಡಿದ ಅಡಿಗೆ ಅವರಿಗೆ ಬೇಡವಂತೆ ನಾನು ಇನ್ನೂ ಏಕೆ ಇರುವುದು ಹೀಗೆ ಅಸಮಾಧಾನದಿಂದ ನಿಷ್ಠೂರದ ಮಾತನಾಡಿದರು ಮೂರ್ತಿಗಳು ಮಹಾ ಕನಿಕರವಂತರು ಹೋಗಲಿ ಅದೆಲ್ಲ ತಪ್ಪಾಯಿತು ಬಿಡಿ ಎಂದು ಕ್ಷಮೆ ಬೇಡಿದರು ಈಗ ಶ್ರೀಮತಿ ನರಸಮ್ಮನವರನ್ನು ಕುರಿತು ಹೇಳಬೇಕೆನಿಸುತ್ತದೆ ಆಕೆ ಶ್ರೀಮಂತರ ಮಗಳು ಆಕೆ ತಂದೆ ಸುಪ್ರಸಿದ್ಧರಾಗಿದ್ದ ಗವರ್ಮೆಂಟ್ ಅಡ್ವೊಕೇಟ್ ಜನರಲ್ ಎಸ್ ನಾರಾಯಣರಾಯರು ಭದ್ರಾಶಯ ಅವರ ಮನೆ ಹೀಗೆ ಐಶ್ವರ್ಯವಂತರ ಮನೆಯಲ್ಲಿ ಹುಟ್ಟಿ ಬೆಳೆದವರಾದರೂ ಶ್ರೀಮತಿ ನರಸಮ್ಮನವರು ಗರ್ವವಿಲ್ಲದವರು ಮಹಾ ಆಚಾರನಿಷ್ಠರು ಮಡಿಗಾಗಿಯೂ ಆಚಾರಕ್ಕಾಗಿಯೂ ಭಗವತ್ ಸೇವೆಗಾಗಿಯೂ ತಮ್ಮ ಜೀವಮಾನವನ್ನು ತೇದವರು ಅಂತ ಪತಿವ್ರತ ಶ್ರೋಮಣೆಯನ್ನು ನೆನೆಸಿಕೊಳ್ಳುವುದೇ ಒಂದು ಪುಣ್ಯ ನೀತಿಗುಣ ನಾವು ನಾಲ್ವರೈವರು ಸ್ನೇಹಿತರು ಆ ಕಾಲದಲ್ಲಿ ಶೇಷಾದ್ರಿ ಮೆಮೋರಿಯಲ್ ಕಟ್ಟಡದಲ್ಲಿದ್ದ ಸೆಂಚುರಿ ಕ್ಲಬ್ನಲ್ಲಿ ಸಂಜೆ ಸಂಜೆಯೂ ಸೇರುತ್ತಿದ್ದೆವು ಕೊಂಚ ಉಪಾಹಾರ ತುಂಬಾ ಹರಟೆ ಚರ್ಚೆ ಇದು ನಮ್ಮ ಕಾರ್ಯಕ್ರಮ ಒಂದು ಸಂಜೆ ಮೂರು ನಾಲ್ಕು ಮಂದಿ ಸ್ನೇಹಿತರು ನಮ್ಮ ಜೊತೆಗೆ ಸೇರಿದ್ದರು ಅದೇ ಸಂಜೆ ಆರೂವರೆ ಗಂಟೆಗೆ ವೈಎಂಸಿಎ ಸಭಾ ಮಂದಿರದಲ್ಲಿ ಒಂದು ಉಪನ್ಯಾಸದ ಏರ್ಪಾಟಿತ್ತು ಉಪನ್ಯಾಸ ಕೊಡತಕ್ಕವರು ಮದರಾಸಿನ ಒಬ್ಬ ಪ್ರಸಿದ್ಧಳಾದ ಐರೋಪ್ಯ ಮಹಿಳೆ ನಾವು ಕ್ಲಬ್ಬಿನಿಂದ ಉಪನ್ಯಾಸದ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಹೋಗು ಹೋಗತಕ್ಕದ್ದೆಂದು ಯೋಚನೆ ಮಾಡಿದೆವು ತಿಂಡಿಯ ಸಂಭ್ರಮ ಮುಗಿದ ಕೂಡಲೇ ಇಬ್ಬರು ಸ್ನೇಹಿತರು ಅಲ್ಲಿಂದ ತಾವು ಬೇರೆಯಾಗಿ ಹೊರಡಲು ಅನುವಾಗಿ ನಿಂತರು ಮೂರ್ತಿಗಳು ಅವರನ್ನು ಕೇಳಿದರು ನೀವು ಬರುವುದಿಲ್ಲವೇ ಆ ಇಬ್ಬರಲ್ಲೊಬ್ಬರು ಯಾವ ಲೆಕ್ಚರು ಎಂದರು ಮೂರ್ತಿಗಳು ಅದು ಗೊತ್ತಿಲ್ಲವೇನ್ರಿ ಮಿಸಸ್ ಎಕ್ಸ್ ವೈಝೆಡ್ ಅವರದು ನೀವು ಹೋಗಿ ಬನ್ನಿ ಸರ್ ನಮಗೆ ಬೇರೆ ಕೆಲಸವಿದೆ ನೀವೆಲ್ಲ ಬರಬೇಕು ಕೋಆಪರೇಟ್ ಮಾಡಬೇಡವೇ ಇಂಥ ಒಳ್ಳೆಯ ವಿಷಯದಲ್ಲಿ ಒಬ್ಬರು ಒಂದು ಚೇಷ್ಟಿಯ ಮಾತನಾಡಿದರು ಅವರೊಡನೆ ಕೋಆಪ್ರೇಟ್ ಮಾಡೋದಕ್ಕೆ ನಾನು ಯಾವಾಗಲೂ ಸಿದ್ಧ ಮೂರ್ತಿಗಳ ಮುಖ ಆ ಕಪ್ಪು ತಿರುಗಿತು ಬೇರೆ ಕಡೆ ಮುಖ ಮಾಡಿದರು ಆ ಇಬ್ಬರಡನೆ ಮಾತು ನಿಂತು ಹೋಯಿತು ಅವರು ಹೊರಟು ಹೋದ ಮೇಲೆ ಅಂತವರಡನೆ ಮಾತು ಬೆಳಸಬಾರದು ಎಂದರು ಇಂತದು ಅವರ ಸ್ವಭಾವ ಅಶ್ಲೀಲದ ಸೂಚನೆಯನ್ನು ಕೂಡ ಅವರು ಸಹಿಸುತ್ತಿರಲಿಲ್ಲ ಸಾಹಿತ್ಯ ವಿಮರ್ಶೆ ಒಂದು ಸಾರಿ ನಾನು ಸ್ವಿನ್ಬರ್ನ್ ಕವಿಯ ವಾಗ್ದೋರಣೆಯಿಂದ ಮೋಹಿತನಾಗಿದ್ದೆ ಆ ಮೋಹದ ಹೊಸತಿನಲ್ಲಿ ಬಹುಶಃ ಎಲ್ಲಾ ಸ್ವಿನ್ಬರ್ನ್ ಕಾವ್ಯಗಳನ್ನು ಆತನ ಪತ್ರಗಳನ್ನು ಓದಿ ಆ ಉತ್ಸಾಹವನ್ನು ಮೂರ್ತಿಗಳಲ್ಲಿ ಹೇಳಿಕೊಂಡೆ ಅವರು ಕೊಂಚನಕ್ಕು ನಕ್ಕು ಹೌದು ಹೌದು ಜುವೆನೈಲ್ ಮೈಂಡ್ಸ್ಗೆ ಅದು ಬಹಳ ಮೋಹಕವಾದದ್ದು ಎಂದು ಟೀಕೆ ಮಾಡಿದರು ನಿನಗೆ ತುಂಬ ಕೋಪ ಬಂತು ಏನೋ ಬಿರುಸಾಗಿ ಜವಾಬು ಹೇಳಿದೆ ಮೂರ್ತಿಗಳು ಹೌದು ಹೌದು ಇದೆಲ್ಲ ಸ್ವಿನ್ಬರ್ನ್ ಆವೇಶ ಎಂದರು ಆಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆಯಿತು ಆಗ ನಾನು ಎಡ್ಮಂಡ್ ಗಾಸ್ ಎಂಬ ಪ್ರಸಿದ್ಧ ಕಾವ್ಯ ಸ್ವಿನ್ಬರ್ನ್ ಕವಿಯನ್ನು ಕುರಿತು ಬರೆದಿದ್ದ ಪ್ರಬಂಧವನ್ನು ಓದಿದೆ ಅದರಲ್ಲಿ ಆತ ಮೂರ್ತಿಗಳು ಕೊಟ್ಟ ಅಭಿಪ್ರಾಯವನ್ನೇ ಕೊಟ್ಟಿದ್ದಾನೆ ಈ ಸಂಗತಿಯನ್ನು ನಾನು ಮೂರ್ತಿಗಳಿಗೆ ಹೇಳಿ ಅವರ ವಿಮರ್ಶನಾ ಸೂಕ್ಷ್ಮತೆಯನ್ನು ಶ್ಲಾಘನೆ ಮಾಡಿದೆ ಆಗ ಅವರು ನಿಮ್ಮ ಸ್ವಂತ ಅನುಭವವೇನು ಎಂದು ಕೇಳಿದರು ನಾನು ಹೇಳಿದೆ ಈಗ ನಾನು ಆಗಿಗಿಂತ ಒಂದು ಆಗ ಶತಮಾನದಷ್ಟು ಕಾಲ ಬೆಳೆದಿದ್ದೇನೆ ನನ್ನ ರುಚಿ ಈಗ ಬೇರೆಯಾಗಿದೆ ಸ್ವಿನ್ಬರ್ನ್ ಕವಿಯಲ್ಲಿ ಭಾವ ಪುಷ್ಟಿಗಿಂತ ಶಬ್ದ ಆಡಂಬರ ಅತಿಯಾಗಿದೆ ಎಷ್ಟೋ ಈಗ ನನಗೆ ಕಾಣುವುದು ಶಬ್ದದ ಜರ್ಬು ಪ್ರಾಸಗಳ ಜರ್ಬು ಅಲಂಕಾರದ ಜರ್ಬು ತಿರುಳು ಅಷ್ಟಾಗಿ ಮೇಲಕ್ಕೆ ಕಾಣುತ್ತಿಲ್ಲ ಇಂಗ್ಲಿಷ್ ಭಾಷೆಯ ಶಬ್ದ ಸಂಪತ್ತನ್ನು ಅದರ ವಿವಿಧತೆಯನ್ನು ಅನುಭವಿಸಬೇಕೆಂದರೆ ಸ್ವಿನ್ಬರ್ನ್ ಕವಿ ಅದು ಒಂದು ಬಗೆಯ ಸೊಗಸ್ಸೆನ್ನಲು ಸಂಶಯವಿಲ್ಲ ಆದರೆ ಆ ಸೊಗಸು ಒಂದು ಮಟ್ಟದ್ದು ಈಗ ನನಗೆ ಅದು ಸಾಲದು ಇದನ್ನು ಕೇಳಿ ಮೂರ್ತಿಗಳು ಹೀಗೆ ವ್ಯತ್ಯಾಸವಾಗುತ್ತದೆಂದು ನಾನು ಆ ಊಹೆ ಮಾಡಿದ್ದೆ ಎಂದರು ಪ್ರಣತಿ ನರಸಿಂಹ ಮೂರ್ತಿಗಳು ನನ್ನ ಬಡಜೀವನದಲ್ಲಿ ಬೆಳಕು ತೋರಿಸಿದ ಮಹಾತ್ಮರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಚರಿತ್ರೆಯಲ್ಲಿ ಅರ್ಥಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಲಾ ವಿಜ್ಞಾನದಲ್ಲಿ ತತ್ವಶಾಸ್ತ್ರದಲ್ಲಿ ಅವರು ನೋಡದೇ ಇದ್ದ ಪ್ರಮಾಣ ಗ್ರಂಥವಿಲ್ಲ ಸ್ವಾಧೀನಪಡಿಸಿಕೊಳ್ಳದ ಕೊಳ್ಳದೆ ಅವರು ಓದಿದ್ದೇ ಇಲ್ಲ ಅಷ್ಟು ಪಾರಂಗತರಾದರೂ ತಾವು ಆ ವಿಷಯಕ್ಕೆ ಅಧಿಕಾರಿ ಎಂದು ತಿಳಿದುಕೊಂಡಿರಲಿಲ್ಲ ಯಾವ ವಿಷಯ ಪ್ರಸಕ್ತವಾದರೂ ಇದನ್ನು ನೋಡಬೇಕು ಹಿಂದೆ ಮುಂದೆ ತೂಗಿ ನೋಡಬೇಕು ಕಕ್ಷಿ ಪ್ರತಿ ಕಕ್ಷಿಗಳನ್ನು ತೂಕ ಮಾಡಬೇಕು ವಾದ ಪ್ರತಿವಾದಗಳನ್ನು ತೋಲನ ಮಾಡಬೇಕು ನಿರ್ಣಯವು ಎಂದರೆ ಅದು ನಿಮ್ಮ ಅಂತರಂಗ ಸಾಕ್ಷಿಯಂತೆ ಅದನ್ನು ಇತರರು ಹೇಳತಕ್ಕದ್ದಲ್ಲ ನಿಮ್ಮ ನಿರ್ಣಯ ನಿಮ್ಮ ಸ್ವಂತದಾಗಿರತಕ್ಕದ್ದು ಈ ರೀತಿ ನನ್ನ ಬುದ್ಧಿ ಬುದ್ಧಿವೃತ್ತಿಯನ್ನು ನನ್ನ ಯೋಗ್ಯತೆಯ ಪರಿಮಿತಿಗೆ ಒಳಪಟ್ಟು ತಿದ್ದಿ ಪರಿಷ್ಕಾರ ಪಡಿಸಿದವರು ಸೌಜನ್ಯ ಉದಾತ್ತ ಮನಸ್ಕತೆ ಪ್ರಾಮಾಣಿಕತೆ ಈ ಗುಣಗಳ ವಿಷಯದಲ್ಲಿ ನನಗೆ ಆದರ್ಶಪ್ರಾಯರಾಗಿ ಗುರುಸ್ಥಾನದಲ್ಲಿರುವ ಆ ಮಹನೀಯರಿಗೆ ಪುನಶ್ಚೂಯೋಪಿ ನಮೋ ನಮಸ್ತೆ